ಡಾಕ್ಟರ್ ಗುಂಡಣ್ಣ ಗುಂಡಣ್ಣನವರನ್ನು ನೋಡಿದ್ದವರು ಯಾರೋ ಅವರನ್ನು ಮರೆತಿರುವುದು ಅಸಂಭವ ಅಷ್ಟು ಮನೋಮುದ್ರಕವಾದದ್ದು ಅವರ ವ್ಯಕ್ತಿ ಮಹಿಮೆ ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷಗಳ ಕಾಲ ಅವರ ಹೆಸರು ನೂರಾರು ಮನೆಗಳಲ್ಲಿ ಪ್ರತಿದಿನವೂ ನಚ್ಚುಮೆಚ್ಚಿನ ಮಾತಾಗಿತ್ತು ರೋಗ ಪ್ರಸಂಗದಲ್ಲಿ ಮಾತ್ರವೇ ಅಲ್ಲ ಅವರ ನೆನಪು ಬರುತ್ತಿದ್ದುದು ಎಂತ ವಿಶೇಷ ಮಾನವ ಪ್ರಸಂಗ ಒದಗಿದರೂ ಆಗ ಆಪ್ತ ಬಂಧುಗಳ ಸ್ಮರಣೆ ಬಂದಂತೆ ಗುಂಡಣ್ಣನವರ ಸ್ಮರಣೆ ಬರುತ್ತಿತ್ತು ಅವರು ಜನಪ್ರಿಯರಾದ ವೈದ್ಯರಾಗಿದ್ದದ್ದು ನಿಜ ಆವೃತ್ತಿಯಲ್ಲಿ ಅವರು ಹೆಸರುವಾಸಿಯಾಗಿದ್ದರು ಆದರೆ ನಾವು ಈಗಲೂ ಇನ್ನು ಹೆಚ್ಚಾಗಿ ನೆಲೆಸಿಕೊಳ್ಳುವುದು ಅವರ ಮಾನವೀಯ ಸದ್ಗುಣಗಳನ್ನು ಗುಂಡಣ್ಣನವರು ಹತ್ತು ಮೂರು ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಅವರಿಗೆ ಅರವತ್ನಾಲ್ಕು ವರ್ಷ ವಯಸ್ಸಾಗಿತ್ತು ಅವರನ್ನು ಬಲ್ಲವರೆಲ್ಲರಿಗೂ ಆಮರಣವು ಆತ್ಮಬಂಧು ವಿನಿಯೋಗ ವಿಯೋಗದಂತೆ ಅನುಭವವಾಯಿತು ಗುಂಡಣ್ಣನವರ ನಿಜವಾದ ಹೆಸರು ಎಸ್ಆರ್ ನರಸಿಂಹಯಂಗಾರ್ ಅವರು ಪ್ರಸಿದ್ದವಾದ ಸೆಟ್ಲೂರ್ ಮನೆತನದವರು ಗುಂಡಣ್ಣದವರಲ್ಲಿ ಆಕರ್ಷವಾಗಿ ಆಕರ್ಷಕವಾಗಿದ್ದ ಗುಣಗಳು ಮುಖ್ಯವಾಗಿ ನಾಲ್ಕು ಸ್ನೇಹ ಹಾಸ್ಯನಯ ಸಾಹಿತ್ಯ ಪ್ರೀತಿ ಉಪಕಾರ ಗುಂಡಣ್ಣನವರಿಗಿದ್ದ ಕಡೆ ಒಂದು ಸಂಸ್ಥೆ ಅವರು ಒಬ್ಬಂಟಿಯಾಗಿದ್ದ ಕ್ಷಣವೇ ಇಲ್ಲ ಅಹರ್ನಿಶಿಯು ಇಬ್ಬರು ಮೂವ ಮೂವರಾದರೂ ಸ್ನೇಹಿತರು ಅವರ ಜೊತೆಯಲ್ಲಿರುತ್ತಿದ್ದರು ಅವರ ರಿಲಯನ್ಸ್ ಔಷಧಾಲಯಕ್ಕೆ ಬರುತ್ತಿದ್ದವರಲ್ಲಿ ಚಿಕಿತ್ಸೆಗಾಗಿ ಬಂದವರು ಒಂದು ಭಾಗ ಮಾತ್ರ ಇನ್ನೊಂದು ಭಾಗ ಬಹುಶಃ ದೊಡ್ಡ ಭಾಗ ಗುಂಡಣ್ಣನವರ ಮಾತುಕತೆಗಳನ್ನು ಕೇಳುವ ಮತ್ತು ನೋಡುವ ಸಂತೋಷಕ್ಕಾಗಿ ಬರುತ್ತಿದ್ದರು ಗುಂಡಣ್ಣನವರು ರೋಗ ನಿದಾನ ನಿಧಾನ ಪರೀಕ್ಷೆಯಲ್ಲಿ ಸೂಕ್ಷ್ಮ ಸಾಮರ್ಥ್ಯವಂತರೆಂದು ಪ್ರಸಿದ್ಧಿ ಪಡೆದಿದ್ದರು ಅವರ ವೈದ್ಯ ವಿದ್ಯಾ ವಿದ್ಯಾಭ್ಯಾಸವಾದದ್ದು ಬೊಂಬಾಯಲ್ಲಿ ಆದರೆ ಅವರು ಪದವಿ ಪಟ್ಟವನ್ನು ಸಂಪಾದಿಸಲಾಗಲಿಲ್ಲ ಕಟ್ಟಕಡೆಯ ಪರೀಕ್ಷೆಯಲ್ಲಿ ಅವರಿಗೆ ಜಯ ಲಭಿಸದೇ ಹೋಯಿತು ಒಂದೆರಡು ಸಲ ಪುನಃ ಪ್ರಯತ್ನ ಮಾಡಿದರು ಕೃತಾರ್ಥರಾಗಲಿಲ್ಲ ಬಳಿಕ ಧೈರ್ಯ ಮಾಡಿ ಸ್ವತಂತ್ರವಾಗಿ ರಿಲಯನ್ಸ್ ಚಿಕಿತ್ಸಾಲಯವನ್ನು ಪ್ರಾರಂಭಿಸಿದರು ಎರಡು ಮೂರು ವರ್ಷಗಳ ಅವರಿಗೆ ಸರ್ಕಾರದ ವೈದ್ಯ ಇಲಾಖೆಯಲ್ಲಿ ವೈದ್ಯ ಸಾಮಗ್ರಿಯ ಉಗ್ರಾಣದಲ್ಲಿ ಉದ್ಯೋಗವಾಯಿತು ಕೆಲವು ತಿಂಗಳುಗಳ ಮೇಲೆ ಅವರನ್ನು ಅಲ್ಲಿಂದ ಪರಸ್ಥಳಕ್ಕೆ ವರ್ಗ ಮಾಡಿದಾಗ ಗುಂಡಣ್ಣನವರು ಸರ್ಕಾರದ ಸೇವೆಯನ್ನು ಸಾಕು ಮಾಡಿಕೊಂಡರು ಅವರು ಹಾಗೆ ಸರ್ಕಾರದ ಕೆಲಸವನ್ನು ಬಿಟ್ಟು ಕಾರಣ ನೂರಾರು ಮಂದಿಯ ಪ್ರಾರ್ಥನೆ ಅವರ ಅವರು ಪರಸ್ಥಳಕ್ಕೆ ಹೊರಟು ನಮಗೆ ಒಬ್ಬ ಆಪದ್ ಬಾಂಧವರು ಇಲ್ಲದಂತೆ ಆಗುತ್ತಿತ್ತೆಂದು ಆ ಜನದ ಅಂತರಂಗದ ನಂಬಿಕೆ ರೋಗಿಯ ಲಕ್ಷಣಗಳನ್ನು ನೋಡಿ ಅವನ ಚರಿತ್ರೆಯನ್ನು ತಿಳಿದು ರೋಗ ತೋರಬಹುದಾದ ನಾಲ್ಕಾರು ಸಂಗತಿಗಳ ಪೈಕಿ ಇಂತಾದ್ದೇ ಮೂಲ ಕಾರಣ ಇರಬೇಕೆಂದು ನಿರ್ಣಯಿಸುವುದರಲ್ಲಿ ಗುಂಡಣ್ಣನವರು ಸೂಕ್ಷ್ಮ ವಿಮರ್ಶನ ಚತುರರು ಜಡ್ಜಿಯಾದವನು ಕೋರ್ಟಿನಲ್ಲಿ ತನ್ನ ಮುಂದೆ ಬಂದ ಮೊಕದ್ದಮೆಯಲ್ಲಿ ಎರಡು ಪಕ್ಕ ಪಕ್ಕಗಳವರು ಮುಂದಿಟ್ಟ ನಾಲ್ಕಾರು ವಾದಗಳಲ್ಲಿಯೂ ಯಾವ ಯಾವುದಕ್ಕೆ ಎಷ್ಟೆಷ್ಟು ಬೆಲೆ ಕೊಡಬೇಕೆಂದು ತೂಕ ಸತ್ಯಾಂಶಗಳನ್ನು ನಾನಾ ಒಟ್ಟುಗೂಡಿಸುವುದರಲ್ಲಿಯೂ ಎಂಥ ಜಾಗರೂಕತೆಯನ್ನು ಯೋಜನೆಯ ಚತುರತೆಯನ್ನು ತೋರಿಸುತ್ತಾನೋ ಅಂಥ ಪ್ರಾಢಯ ಗುಣಗಳನ್ನು ರೋಗ ಪರೀಕ್ಷೆಯಲ್ಲಿ ಗುಂಡಣ್ಣನವರು ತೋರಿಸುತ್ತಿದ್ದಾರೆಂದು ದೊಡ್ಡವರು ಹೇಳಿದ್ದನ್ನು ನಾನು ಕೇಳಿದ್ದೇನೆ ಗುಂಡಣ್ಣನವರ ಸುತ್ತಮುತ್ತ ಯಾವಾಗಲೂ ಇಬ್ಬರೂ ಮೂವರಾದರೂ ಯುವಕ ವೈದ್ಯರುಗಳು ಇರುತ್ತಿದ್ದರು ಅವರು ತಮ್ಮ ತಮ್ಮ ಕಾಲೇಜು ಪರೀಕ್ಷೆಗಳಲ್ಲಿ ಮೇಲ್ತರಗತಿಯಲ್ಲಿ ಬೇರ್ಗಡೆ ಪಡೆದವರು ಚಾಕೆಚ್ಚಕ್ಯ ಉಳ್ಳವರು ಮೇಧಾವಿಗಳು ಇಂಥವರು ಗುಂಡಣ್ಣನವರನ್ನು ಆಶ್ರಯಿಸುತ್ತಿದ್ದಕ್ಕೆ ಎರಡು ಕಾರಣ ಒಂದನೆಯದು ಗುಂಡಣ್ಣನವರ ರೋಗ ಪರೀಕ್ಷಾ ಕ್ರಮವನ್ನು ತಿಳಿದುಕೊಳ್ಳಬೇಕೆಂಬುದು ಎರಡನೆಯದು ಗುಂಡಣ್ಣನವರು ರೋಗಿ ವಿಷಯದಲ್ಲಿ ಅನುಸರಿಸುತ್ತಿದ್ದ ನಯವರ್ತನೆ ತಿಳಿದುಕೊಳ್ಳಬೇಕೆಂಬುದು ಗುಂಡಣ್ಣನವರು ಸಾಮಾನ್ಯವಾಗಿ ಪ್ರತಿದಿನವೂ ಬೆಳಿಗ್ಗೆ ರೋಗಿಗಳ ಮನೆಗಳಿಗೆ ಹೋಗಿ ನೋಡಿಕೊಂಡು ತಮ್ಮ ಚಿಕಿತ್ಸಾಲಯಕ್ಕೆ ಬರುವ ವೇಳೆಗೆ ಸುಮಾರು ಎಂಟೂವರೆ ಒಂಬತ್ತು ಗಂಟೆಯಾಗಿರುತ್ತಿತ್ತು ಆ ವೇಳೆಗೆ ಅಲ್ಲಿ ಇಪ್ಪತ್ತು ಇಪ್ಪತ್ತೈದು ಮಂದಿಯಾದರೂ ಗುಂಪು ಸೇರಿರುತ್ತಿದ್ದರು ಗುಂಡಣ್ಣನವರು ಬಂದ ಕೂಡಲೇ ಅವರನ್ನು ನೆಗೆಸಿ ಪ್ರಸನ್ನರನ್ನಾಗಿ ಮಾಡುವಂತಹ ಯಾವುದಾದರೂ ಒಂದೆರಡು ಮಾತನಾಡಿ ಕೆಲಸಕ್ಕೆ ಕೂಡುತ್ತಿದ್ದರು ಒಬ್ಬೊಬ್ಬರನ್ನು ಕರೆದು ಮಾತನಾಡಿಸುವ ವಿಧಾನ ಮಧ್ಯೆ ಲಘು ಹಾಸ್ಯ ಇದು ಮಿಕ್ಕವರಿಗೆ ಅವರ ಕಷ್ಟವನ್ನು ಹಗುರ ಮಾಡುತ್ತಿತ್ತು ಗುಂಡಣ್ಣನವರು ಒಬ್ಬ ರೋಗಿಯನ್ನು ಪರೀಕ್ಷಿಸುತ್ತಿದ್ದ ಕಾಲದಲ್ಲಿ ಅಲ್ಲಿದ್ದ ಮಿಕ್ಕೆಲ್ಲಾ ರೋಗಿಗಳ ಕಡೆಗೂ ಆಗಾಗ ದೃಷ್ಟಿ ತಿರುಗಿಸಿ ಅವರ ಮುಖಲಕ್ಷಣಗಳನ್ನು ಅಂಗಾಂಗತೆಗಳನ್ನು ವೈದ್ಯ ದೃಷ್ಟಿಯಿಂದ ವೀಕ್ಷಿಸುತ್ತಿದ್ದರು ಈ ವೀಕ್ಷಣಾ ಪರೀಕ್ಷೆ ಒಂದೊಂದು ಸಲ ಅರ್ಧ ಗಂಟೆ ಒಂದು ಗಂಟೆ ನಡೆಯುತ್ತಿತ್ತು ತಕ್ಕಷ್ಟು ಕಾಲ ಪರೀಕ್ಷಿಸದೆ ಆತುರದಲ್ಲಿ ಅವರು ಯಾರಿಗೂ ಔಷಧ ಕೊಡುತ್ತಿರಲಿಲ್ಲ ಒಂದು ದಿನ ಸಂಜೆ ಸುಮಾರು ಏಳು ಗಂಟೆ ಇರಬಹುದು ಒಬ್ಬನೊಬ್ಬ ಮುಸಲ್ಮಾನ ಸಾಹುಕಾರರು ಒಂದು ಸೊಗಸಾದ ಕಾಸ್ಟ್ ಜಟಕ ಜಟಕಾದಲ್ಲಿ ಬಂದು ಚಿಕಿತ್ಸಾಲಯದ ಮುಂದೆ ಇಳಿದು ಬೊಬ್ಬೆ ಹಾಕುತ್ತಾ ಒಳಕೆ ಹೆಜ್ಜೆ ಇಟ್ಟರು ಹಿಂದೂಸ್ತಾನಿಯಲ್ಲಿ ಬಹಳ ನೋವು ಮಹಾರಾಜರೇ ಬಹಳ ನೋವು ಎಂದು ಕಿರುಚಿದರು ಗುಂಡಣ್ಣ ಹಿಂದೂಸ್ತಾನಿಯಲ್ಲಿ ಎಲ್ಲಯ್ಯ ನೋವು ಸಾಹುಕಾರ ಬೆಟ್ಟನ್ನಲ್ಲಿ ಸ್ವಾಮಿ ಬೆಟ್ಟನಲ್ಲಿ ಗುಂಡಣ್ಣ ಯಾವ ಬೆಟ್ಟನಲ್ಲಿ ಎಲ್ಲಿಯ ಬೆಟ್ಟನಲ್ಲಯಾ ಎಲ್ಲದಿಗೂ ನಗು ಸಾಹುಕಾರ ಎಡಗೈ ತೋರಿಸಿ ಈ ನಡು ಬೆರಳಿನಲ್ಲಿ ಗುಂಡಣ್ಣನವರು ಆ ಬೆರಳನ್ನು ಹಿಡಿದು ನೋಡಿದರು ಆಮೇಲೆ ಇನ್ನೊಂದು ದೊಡ್ಡ ಎಲೆಕ್ಟ್ರಿಕ್ ದೀಪವನ್ನು ಹಾಕಿಕೊಂಡ್ ಹಾಕಿ ನೋಡಿ ಸಾಹುಕಾರರೇ ಬೆಳಿಗ್ಗೆ ಬನ್ನಿ ನೋಡೋಣ ಈಗ ದೀಪದ ಬೆಳಕಿನಲ್ಲಿ ಇದು ಚೆನ್ನಾಗಿ ಕಾಣಿಸುವುದಿಲ್ಲ ಎಂದರು ಸಾಹುಕಾರ ಈಗ ನಾನು ಸಾಯುತ್ತಿದ್ದೇನೆ ಗುಂಡಣ್ಣ ಇಲ್ಲ ನೀವು ಸಾಯುವುದಿಲ್ಲ ನಾನು ಭರವಸೆ ಕೊಡುತ್ತೇನೆ ಬೆಳಿಗ್ಗೆ ಬದುಕಿರುತ್ತೀರಿ ಸಾಹುಕಾರ ಇಲ್ಲ ಸ್ವಾಮಿ ಈಗ ನಾನು ರೈಲಿಗೆ ಹೊರಟಿದ್ದೇನೆ ಬೆಳಿಗ್ಗೆ ಈ ಊರ ಊರಲ್ಲಿರುವುದಿಲ್ಲ ನೋಡೋಣ ಹಾಗಾದರೆ ಆ ಬೆರಳನ್ನು ದಲ್ಲಿ ಸಿಕ್ಕಿಸಿಕೊಳ್ಳಿ ಅಲ್ಲಿದ್ದವರೆಲ್ಲರೂ ನಕ್ಕ ಸಾಹುಕಾರರಿಗೆ ಕೋಪ ಬಂತು ಏನು ಸ್ವಾಮಿ ಎಷ್ಟು ದಿವಸದಿಂದ ನಿಮ್ಮನ್ನು ನಂಬಿಕೊಂಡಿದ್ದೇನೆ ಎಷ್ಟು ಸಲ ನಮ್ಮ ಮನೆಗೆ ಬಂದಿದ್ದೀರಿ ಈಗ ನನಗೆ ಹೀಗೆ ಅವಮಾನ ಮಾಡ್ತಿರ ಮಾಡ್ತಿರಲ್ಲ ಕೋಪ ಬೇಡ ಸಾಹೇಬರೇ ನಾನು ಹೇಳಿದ್ದು ತಪ್ಪು ಮಾತು ಏನೂ ಅಲ್ಲ ಇಲ್ಲಿ ನಗುತ್ತಿರುವ ಬೇಕುಪರಿಗೆ ಸಂದರ್ಭ ಗೊತ್ತಿಲ್ಲ ನಿಮ್ಮ ಬೆಟ್ಟನಲ್ಲಿ ಏನೋ ಎಳುತ್ತಿದೆ ಅದಕ್ಕೆ ತಕ್ಕ ಚಿಕಿತ್ಸೆಯಲ್ಲಿ ಮೂರು ಅಂಶಗಳು ಸೇರಿರಬೇಕು ಉಷ್ಣ ತೇವ ಒತ್ತಡ ಈ ಮೂರೂ ನಾನು ಹೇಳಿದ ಜಾಗದಲ್ಲಿ ಇರುತ್ತವೆ ಈ ವಿವರಣೆಯನ್ನು ಕೇಳಿದಾಗ ಸಾಹುಕಾರರಿಗೂ ನಗುವಂತು ಅವರು ಪ್ರಯಾಣವನ್ನು ಮುಂದಕ್ಕೆ ತಳ್ಳಿ ಮಾರನೆಯ ಬೆಳಿಗ್ಗೆ ಬರುವುದಾಗಿ ಒಪ್ಪಿದರು ರಾತ್ರಿ ಬಿಸಿ ಬಿಸಿಯಾಗಿ ಕಟ್ಟಿಕೊಳ್ಳಬೇಕೆಂದು ಡಾಕ್ಟರು ಹೇಳಿ ಕಳುಹಿಸಿದರು ನನಗೆ ಕೆಲವು ದಿವಸ ಸಂಜೆ ಸುಮಾರು ನಾಲ್ಕು ಗಂಟೆ ಹೊತ್ತಿಗೆ ಹೊಟ್ಟೆ ಶೂಲೆ ಬರುತ್ತಿತ್ತು ಅದಕ್ಕೆ ಕಾರಣ ಅಜೀರ್ಣವಿರಬಹುದೆಂದು ಊಹಿಸಿಕೊಂಡೆ ನನ್ನ ಮಾಧ್ವ ಸ್ನೇಹಿತರೊಬ್ಬರ ಮನೆಯಲ್ಲಿ ಶ್ರೀಮದ್ ಬೇಳೆಹುಳಿ ಹಯಗ್ರಿವಾಯುಗಳನ್ನು ಧಾರಾಳವಾಗಿಯೇ ಸೇವಿಸಿದ್ದೆ ಅದೇ ಕಾರಣವೆಂದು ತಿಳಿದು ವಿಧ ಸ್ವಂತ ವೈದ್ಯಗಳನ್ನು ಮಾಡಿಕೊಂಡೆ ನಾಲ್ಕಾರು ತೆರನಾದ ವಿರೇಚನೆಗಳು ಕಾಪಟಗಳು ಕಷಾಯಗಳು ಎಲ್ಲವನ್ನೂ ಅನುಭವಿಸಿದ್ದಾಯಿತು ಹೀಗೆ ಸ್ವಂತ ವೈದ್ಯ ಮಾಡಿಕೊಂಡಷ್ಟು ಮನಸ್ಸಿನಲ್ಲಿ ಅಳುಕು ಹೆಚ್ಚಾಗಿ ಗುಂಡಣ್ಣನ ಬಳಿಗೆ ಹೋಗುವುದಕ್ಕೆ ಮನಸ್ಸು ಸಂಕೋಚ ಆದರೆ ಅಲ್ಲಿಗೆ ಹೋಗ ಹೋಗಬೇಕೆಂದು ಮನೆಯ ಜನರ ಒತ್ತಾಯ ಬಲವಾಯಿತು ಕಡೆಗೆ ಒಂದು ದಿನ ಬೆಳಿಗ್ಗೆ ರಿಲಯನ್ಸ್ ಚಿಕಿತ್ಸಾಲಯಕ್ಕೆ ಸುಮಾರು ಒಂಬತ್ತು ಗಂಟೆಯ ವೇಳೆಗೆ ಹೋದೆ ಬಹುದಿನ ಅಲ್ಲಿಗೆ ಹೋಗದೆ ಇದ್ದ ಇದ್ದದಕ್ಕೋಸ್ಕರ ಹಾಸ್ಯದ ಮಂಗಳಾರ್ತಿ ಮಾಡಿಸಿಕೊಂಡು ಕುಳಿತೆ ನನ್ನ ವ್ಯಾದಿಯನ್ನು ವರ್ಣಿಸಿದೆ ಗಂಟೆ ಹತ್ತಾಯ್ತು ಹನ್ನೊಂದಾಯ್ತು ಹನ್ನೆರಡು ಆಯ್ತು ಗುಂಡಣ್ಣನವರು ನನ್ನ ಕಡೆ ನೋಡಲಿಲ್ಲ ಹನ್ನೆರಡಾದ ಮೇಲೆ ಎದ್ದು ಕಟ್ಟಿನ ಮೇಲೆ ಕೈ ಹಾಕಿ ತಮ್ಮ ಮನೆಗೆ ತಳ್ಳಿಕೊಂಡು ಹೋದರು ಏನು ಎಷ್ಟು ಹೊತ್ತು ನನ್ನನ್ನು ಕೊಳೆ ಹಾಕಿ ಬಿಟ್ಟಿರಲ್ಲ ಎಂದೆ ನಿನ್ನ ಮುಖ ವಿಕಾರಗಳನ್ನು ನೀನು ಹೊಟ್ಟೆ ಕಿಚಿಕೊಳ್ಳುವುದನ್ನು ನೋಡಿದರೆ ತಾನೇ ನಿನಗೆ ರೋಗವಿರುವುದು ಗೊತ್ತಾಗುವುದು ಎಂದರು ಔಷಧ ಕೊಡಲಿಲ್ಲವಲ್ಲ ಎಂದೆ ನೀನು ಊಟ ಮಾಡುವುದನ್ನು ಅಜಮಾಯಿಷಿ ಮಾಡಿದ ಮೇಲಲ್ಲವೇ ಔಷಧದ ಮಾತು ಎಂದರು ಈ ಸಂದರ್ಭದಲ್ಲಿ ಅವರ ಇನ್ನೊಂದು ಅವತಾರದಂತೆ ಅವರ ಜೊತೆಯಲ್ಲಿ ಇರುತ್ತಿದ್ದ ಒಬ್ಬ ಮಹನೀಯರನ್ನು ಸ್ಮರಿಸಬೇಕು ಅವರು ಅಮೃತೂರಿನ ಶ್ರೀನಿವಾಸ ಅಯ್ಯಂಗಾರ್ಯರು ಅಯ್ಯಂಗಾರ್ಯರು ಅವರನ್ನು ಗುಂಡಣ್ಣನವರು ಮಿತ್ರರು ನಾರಾದರೆಂದು ಹೆಕರೆಯುತ್ತಿದ್ದರು ಶ್ರೀನಿವಾಸ ಅಯ್ಯಂಗಾರಿಯರು ಜೀವನದ ಅನುಭವವನ್ನು ಆಳವಾಗಿ ಪಡೆದಿದ್ದವರು ತುಂಬಾ ವಿವೇಕವುಳ್ಳವರು ಸಂಸ್ಕೃತ ಬಲ್ಲ ಸರಸಿಗಳು ಸಾತ್ವಿಕರು ಕರುಣಾಳು ಇವರು ಗುಂಡಣ್ಣನವರಿಗಾಗಿ ಬೆಂಗಳೂರಿಗೆ ಪದೇ ಪದೇ ಗುಂಡಣ್ಣನ ಜೊತೆ ಗುಂಡಣ್ಣನ ಜೊತೆಯಲ್ಲಿ ಎಡೆಬಿಡದೆ ಇರುತ್ತಿದ್ದರು ಗುಂಡಣ್ಣನ ಗೃಹ ಕೃತ್ಯದಲ್ಲಿ ಏನೂ ನಾರದರ ಮಾತಿಲ್ಲದೆ ಅದು ಆಗುತ್ತಿರಲಿಲ್ಲ ಯಾವ ಪ್ರಸಂಗ ಬಂದರೂ ಗುಂಡಣ್ಣನವರು ನಾರದರೇ ಏನು ಹೇಳುತ್ತೀರಿ ಎಂದು ಸಲಹೆ ಕೇಳುತ್ತಿದ್ದರು ನಾರದರು ಹಾಸ್ಯಪರರು ತಮ್ಮ ಮಾತಿನಲ್ಲಿ ನರ ಇಂಗ್ಲಿಷ್ ಪದಗಳನ್ನು ಸೇರಿಸುತ್ತಿದ್ದರು ಆ ಪದಗಳ ಅರ್ಥ ತಮಗೆ ಗೊತ್ತಿಲ್ಲವೆಂಬಂತೆ ನಟಿಸಿ ಕೇಳುವವರನ್ನು ವಿನೋದಪಡಿಸುತ್ತಿದ್ದರು ಉದಾಹರಣೆಗಾಗಿ ಸಿಂಪಲ್ ಎಂಬ ಮಾತನ್ನು ಉದ್ದೇಶದಲ್ಲಿಟ್ಟುಕೊಂಡಂತೆ ನಟಿಸುತ್ತಾ ಗುಂಡಣ್ಣ ಇವರನ್ನೇ ಅಲ್ಲವೇ ನೀವು ಆ ಹೊತ್ತು ಬಹಳ ಸಿಂಪಲ್ಟನ್ ಎಂದು ಕೊಂಡಾಡಿದ್ದು ಸಿಂಪಲ್ಟನ್ ಎಂದರೆ ದಡ್ಡ ಎಂಬುದು ತಮಗೆ ಗೊತ್ತಿಲ್ಲವೆಂಬಂತೆ ಆಡುತ್ತಿದ್ದರು ಗುಂಡಣ್ಣನವರು ಜನದಲ್ಲಿ ಜೀವನೋತ್ಸಾಹವನ್ನು ಹರಡುತ್ತಿದ್ದರು ಅವರು ಎಷ್ಟೋ ದಿನ ತಮ್ಮ ಮನೆಯ ಅಡಿಗೆಯನ್ನು ತಾವೇ ನಡೆಸುತ್ತಿದ್ದರು ಇದು ತಮ್ಮ ಸ್ವಂತ ಸಂತೋಷಕ್ಕಾಗಿ ಬೆಳಿಗ್ಗೆ ಅಡಿಗೆ ಮಾಡಿಟ್ಟು ತಮ್ಮ ಕೆಲಸಕ್ಕೆ ಹೋಗಿ ಸುಮಾರು ಹನ್ನೆರಡು ಗಂಟೆಯ ಹೊತ್ತಿಗೆ ಕೆಲಸ ಮುಗಿಸಿಕೊಂಡು ಬಂದು ಭೋಜನಕ್ಕೆ ಏರ್ಪಾಟು ಮಾಡಿದಾಗ ಹನ್ನೆರಡು ಹದಿನೈದು ಹಾಕುತ್ತಿದ್ದರು ಪ್ರತಿದಿನವೂ ಅವರಿಗೆ ಅತಿಥಿಗಳು ಸ್ನೇಹಿತರೋ ನಾಲ್ಕೈದು ಜನ ಸಹ ಪಂಕ್ತಿ ಇರಬೇಕು ಇದರ ಜೊತೆಗೆ ಮನೆಯವರು ಮುಖ್ಯವಾಗಿ ಮಕ್ಕಳು ಗುಂಡಣ್ಣನವರ ಮನೆ ಪುರಾತನವಾದದ್ದು ಅದರ ನಾಲ್ಕು ಕಡೆಯೂ ಸಣ್ಣ ಮನೆಗಳಲ್ಲಿ ಅವರ ಬಂಧುವರ್ಗದವರ ಸಂಸಾರಗಳು ಸೋದರ ಸೊಸೆಯರು ಚಿಕ್ಕಪ್ಪಂದಿರ ಮಕ್ಕಳು ಚಿಕ್ಕ ತಾತಂದಿರ ಮೊಮ್ಮಕ್ಕಳು ದೊಡ್ಡಮಂದಿರ ಅಡಿಯ ಅಡಿಯಂದಿರು ಇತರ ಬಂಧುಗಳು ಪುರೋಹಿತರು ಇಂಥವರು ವಾಸವಾಗಿದ್ದರು ಗುಂಡಣ್ಣ ಊಟಕ್ಕೆ ಕೂರುವ ಹೊತ್ತು ಅವರಿಗೆಲ್ಲ ರೂಢಿಯಿಂದ ತಿಳಿದಿತ್ತು ಆದ್ದರಿಂದ ತಮಗೆ ಕರೆ ಬರುವುದಕ್ಕಾಗಿ ಆ ಮನೆಗಳ ಹೆಣ್ಣು ಗುಂಡಣ್ಣ ಸಂಕೇತದ ಹೆಸರುಗಳನ್ನಿಟ್ಟಿದ್ದರು ಗುಂಡಣ್ಣನವರು ಮನೆಗೆ ಅಡಿಗೆಯನ್ನು ಬಳಸಿದ್ದಾದ ಮೇಲೆ ತಾವು ಗಟ್ಟಿಯಾಗಿ ಓ ದಡಾದಿ ಓ ಬೊಜ್ಜಿ ಓ ಕಾಳಿ ಓ ಮಾಯಿ ಓ ಮುತ್ತೆ ಮಾರಿ ಎಂದು ಕೂಗುವರು ಅವರ ಧ್ವನಿಯನ್ನು ಕೇಳಿದ ಕೂಡಲೇ ಆಯಾ ಮಹಿಳೆಯರು ತಮ್ಮ ತಮ್ಮ ಪಾತ್ರೆಗಳಲ್ಲಿ ತಮ್ಮ ಪಾಕವನ್ನು ತರುವರು ಒಬ್ಬಾಕೆ ಈ ಹೊತ್ತು ಹಾಗಲಕಾಯಿ ಗೊಜ್ಜು ಎನ್ನುವರು ಇನ್ನೊಬ್ಬಾಕೆ ಪುದೀನಾ ಚಟ್ನಿ ಎನ್ನುವರು ಒಬ್ಬಾಕೆ ಹುಳ್ಳಿಕಾಯಿ ಪಲ್ಯ ಎನ್ನುವರು ಇನ್ನೊಬ್ಬಾಕೆ ಬರೀ ಹಪ್ಪಳ ಎನ್ನುವರು ಎಲ್ಲವೂ ಕೊಂಚ ಕೊಂಚವೇ ಗುಂಡಣ್ಣ ಅದನ್ನೆಲ್ಲಾ ಒಂದು ಎಲೆಯ ಮೇಲೆ ಹಾಕಿಸಿ ಆ ಒಟ್ಟನ್ನು ತಮ್ಮ ಪಂಕ್ತಿಯವರೆಲ್ಲರಿಗೂ ಹಂಚುತ್ತಿದ್ದರು ಮತ್ತು ಅಡಿಗೆಯಲ್ಲಿ ಉಳಿದಿದ್ದ ಪಲ್ಯವನ್ನು ಹುಳಿಯನ್ನು ಆ ಮಹಿಳೆಯರಿಗೆ ಒಬ್ಬೊಬ್ಬರಿಗೂ ಕೊಂಚ ಕೊಂಚ ಪಾತ್ರೆಯಲ್ಲಿ ಹಾಕುವರು ಹೀಗೆ ಗುಂಡಣ್ಣನವರ ನೆರೆಹೊರೆಗೆ ಅವರ ಅಡಿಗೆ ಅವರಿಗೆ ನೆರೆಹೊರೆಯವರ ಅಡಿಗೆ ಹೀಗೆ ಭೋಜ್ಯ ವಿನಿಮಯವಾಗುತ್ತಿತ್ತು ಇದರಿಂದ ಅವರಿಗೆಲ್ಲಾ ಸಂತೋಷ ಎಲ್ಲರಿಗೂ ಪ್ರೀತಿಯ ಅನ್ಯೋನ್ಯತೆ ಬೆಳೆಯುತ್ತಿತ್ತು ಈ ಭೋಜನ ವಿನಿಮಯದ ಸಮಯದಲ್ಲಿ ಹಾಸ್ಯ ವಿನೋದ ನಗು ಇವೆಲ್ಲ ಜೀವನೋತ್ಸಾಹದ ಸಂಪತ್ತು ಮನುಷ್ಯನ ಬಾಳಿನಲ್ಲಿ ಈ ನಿರ್ಮಲವೂ ಹೃತ್ಪೂರ್ವಕವೂ ಆದ ಪ್ರೀತಿ ವಿನಯ ವಿನಿಮಯವೇ ಅತ್ಯಂತ ಮಹತ್ವದ ವಸ್ತು ಎಂದು ಗುಂಡಣ್ಣ ನಂಬಿದ್ದರು ಅವರಿಗೆ ವಿಸ್ತಾರವಾದ ಸಂಸ್ಕೃತ ಸಾಹಿತ್ಯದ ಮತ್ತು ಇಂಗ್ಲಿಶ ಸಾಹಿತ್ಯದ ಪರಿಚಯವಿತ್ತು ಹಾಗೆ ಅವರು ಸಂಪಾದಿಸಿದ್ದ ರಸಿಕ ಸಂಸ್ಕೃತಿಯ ಮಧುರಕಾಂತಿಯೇ ಅವರ ಭೋಜನದ ಸಮಯದಲ್ಲಿ ತೋರಿಬರುತ್ತಿದ್ದ ಬಂಧು ಮಿತ್ರ ವಾತ್ನ ನಾನು ಮೇಲೆ ಹೇಳಿದ್ದ ದಿವಸ ನಾರದರು ಜೊತೆಯಲ್ಲಿದ್ದರು ನಾವು ಮೂವರು ಗುಂಡಣ್ಣನವರ ಮನೆಯೊಳಕ್ಕೆ ಹೋಗಿ ಕೈಕಾಲು ತೊಳೆದು ಊಟಕ್ಕೆ ಕುಳಿತೆವು ಅಂದು ಗುಂಡಣ್ಣನವರೇ ಸ್ವಯಂ ಅಡಿಗೆ ಮಾಡಿದ್ದರಂತೆ ಎರಡು ಮೂರು ಬಗೆಯ ಪಲ್ಯಗಳು ಗೊಜ್ಜು ಉಪ್ಪಿನಕಾಯಿ ಅನ್ನ ಇಷ್ಟನ್ನು ಬಡಿಸಿದರು ಊಟ ಪ್ರಾರಂಭ ಮಾಡುವ ಮುಂಚೆ ಗುಂಡಣ್ಣನವರು ಕುಳಿತು ಎಂದಿನಂತೆ ಅವರ ಮನೆಯ ಸುತ್ತಮುತ್ತಲಿನ ಮನೆಗಳ ಹೆಣ್ಣುಮಕ್ಕಳ ಹೆಸರುಗಳನ್ನು ಅಟ್ಟ ಹೆಸರುಗಳನ್ನು ಹಿಡಿದು ಗಟ್ಟಿಯಾಗಿ ಕೂಗಲಾರಂಭಿಸಿದರು ಅವರು ಒಬ್ಬೊಬ್ಬರಾಗಿ ತಮ್ಮ ತಮ್ಮ ಮನೆಗಳಲ್ಲಿ ಮಾಡಿದ ಪಲ್ಯ ಹೊಳಸೊಪ್ಪು ಚಟ್ನಿ ಹಪ್ಪಳ ಸಂಡಿಗೆ ಇಂಥ ವ್ಯಂಜನ ಪದಾರ್ಥಗಳನ್ನು ತಂದು ಅಲ್ಲಿ ಗುಂಡಣ್ಣನವರು ಅದನ್ನೆಲ್ಲ ತಮ್ಮ ಎಲೆಗಳಿಗೆ ಹಂಚಿದರು ಊಟಕ್ಕೆ ಪ್ರಾರಂಭವಾಯಿತು ಮೊದಲು ತೊವೆಯನ್ನು ತಂದರು ನಾನು ಅಜೀರ್ಣಕ್ಕೆ ಹೆದರಿದ್ದವನ ಹೆದರಿದ್ದವನಾದ್ದರಿಂದ ಬೇಡವೆಂದೆ ಗುಂಡಣ್ಣವರು ಏಕೆ ನಾನು ಬೇಳೆ ಜೀರ್ಣವಾಗುವುದು ಕಷ್ಟ ಎಂದೆ ಗುಂಡಣ್ಣನವರು ನಾರದರೇ ಏನು ಹೇಳುತ್ತೀರಿ ಎಂದರು ನಾರದರು ಈ ರೀತಿ ಹಾಡು ಹೇಳಿದರು ಅಪ್ಪು ಸೊಪ್ಪುಲು ಜೇಸಿ ಚಪ್ಪು ದೆಬ್ಬಲು ತಿನ್ನಿ ಪಪ್ಪೆ ತಿನ್ನವಲೇರಾ ಮಂಚಿ ಕಂದಿ ಪಪ್ಪೆ ತಿನ್ನವಲೇರಾ ನನ್ನ ಹಠ ಮುರಿಯಿತು ಕೆಲವು ತರಕಾರಿಗಳನ್ನು ತಿನ್ನದೇ ಬಿಟ್ಟಿದ್ದೆ ಗುಂಡಣ್ಣನವರು ಅದನ್ನೆಲ್ಲ ತಿನ್ನಬೇಕು ಎಲೆಯಲ್ಲಿ ಏನಾದರೂ ಉಳಿದಿದ್ದರೆ ಅದನ್ನೆಲ್ಲ ಬಳಿದು ತುತ್ತು ಮಾಡಿ ನಿನ್ನ ಬಾಯಲಿ ತಿರುಕಿಡುತ್ತೇನು ಎಂದು ಹೆದರಿಸಿದರು ಸದ್ದಿಲ್ಲದೆ ಅಷ್ಟನ್ನು ತಿಂದಿದ್ದಾಯಿತು ಆಮೇಲೆ ಮಲಗುವ ಕೋಣೆಗೆ ಬಂದೆವು ನನ್ನನ್ನು ಮಲಗೆಂದರು ನನಗೆ ಮಧ್ಯಾಹ್ನ ನಿದ್ದೆ ಬರುವುದಿಲ್ಲ ಎಂದೆ ಹಾಗಾದರೆ ಎದ್ದು ಕುಳಿತು ಸಾಯಿ ಎಂದು ಶಪಿಸಿ ತಾವು ಮಲಗಿ ಎರಡೂವರೆ ಗಂಟೆವರೆಗೆ ಗುಂಡಿಗೆ ಹೋದರು ಬಳಿಕೆದ್ದು ಮೇಲುಗಡೆ ಚಾವಣಿಗೆ ತಗಲು ಹಾಕಿದ್ದ ಬುಟ್ಟಿಗಳನ್ನು ಕೆಳಕ್ಕಿಳಿಸಿದರು ಅದರಲ್ಲಿ ಚಕ್ಕುಳಿ ಕೊಡುಬಳೆ ಉಂಡೆಗಳು ಇವುಗಳ ಚೂರುಗಳು ರಾಶಿಯಾಗಿ ಬಿದ್ದಿದ್ದವು ಅವುಗಳನ್ನು ನನಗೂ ಕೊಡಬಂದರು ನಾನು ಬೇಡವೆಂದೆ ಅವರು ಇದು ಬೇಡದಿದ್ದರೆ ಔಷಧವಿಲ್ಲ ಎಂದರು ಹೆದರಿ ಅದನ್ನು ದುಂಗಿದ್ದಾಯಿತು ಬಳಿಕ ಕಾಫಿ ಬಂತು ನಾನು ಒಂದಿಷ್ಟು ಕುಡಿದು ರಸಿಯನ್ನು ಬಟ್ಟಲಲ್ಲಿಯೇ ಉಳಿಸಿದೆ ಗುಂಡಣ್ಣನವರು ನೋಡಿ ಆ ಪಾತ್ರೆಯನ್ನು ನಾರದರ ಕೈಗೆ ಕೊಟ್ಟು ಸನ್ನೆ ಮಾಡಿ ನನ್ನ ಕತ್ತನ್ನು ಹಿಂದುಗಡೆ ಹಿಡಿದು ಬಿಗಿದರು ನಾನು ನೋವಿನಿಂದ ಆ ಎಂದು ಬಾಯಿಬಿಟ್ಟೆ ನಾರದರು ಆಗಸಿಯಷ್ಟನ್ನು ನನ್ನ ಬಾಯಲ್ಲಿ ಬಗೆಸಿದರು ಆ ವೇಳೆಗೆ ಮೂರುವರೆ ಗಂಟೆ ಆಗಿತ್ತು ನಾಲ್ಕು ಗಂಟೆಗೆ ನನಗೆ ನೋವು ಬರುವ ಸಮಯ ಗುಂಡಣ್ಣನವರು ಸ್ವಂತ ಗಾಡಿ ಇಟ್ಟಿದ್ದರು ಅದು ಸೊಗಸಾದ ಗಾಡಿ ಭರ್ಜರಿ ಕುದುರೆ ಆ ಗಾಡಿಯಲ್ಲಿ ನಾವು ಮೂವರು ಕುಳಿತೆವು ಶಂಕರಪುರದಲ್ಲಿ ತಮ್ಮ ಮನೆಯ ಬಳಿಗೆ ಬರುವಾಗೆ ನಾಲ್ಕು ಗಂಟೆಯ ಮೀರಿತ್ತು ನೋವಿನ ಸೂಚನೆಯೇನು ಇರಲಿಲ್ಲ ನಾನು ಗಾಡಿ ಇಳಿದು ಔಷಧವಿಲ್ಲ ಎಂದು ಕೇಳಿದೆ ಊಟದಲ್ಲಿಯೇ ಔಷಧವಾಗಿದೆ ಎಂದರು ರಾತ್ರಿಯೇ ಔಷಧ ಎಂದೆ ಹಸಿವಾಗದಿದ್ದರೆ ಊಟ ಮಾಡಬೇಡ ಅದೇ ಔಷಧ ಎಂದರು ಆ ಹೊತ್ತು ಹೋದ ಇದುವರೆಗೆ ಬಂದಿಲ್ಲ ಅದು ಗುಂಡಣ್ಣನವರ ವಿಶ್ವಾಸದ ಮಹಿಮೆಯೋ ಅಥವಾ ಆ ವಿಚಿತ್ರ ಚಿಕಿತ್ಸೆಯ ಮಹಿಮೆಯೋ ಹೇಳಲಾರೆ ಅದರಿಂದ ಪೂರ್ಣವಾದದಂತೂ ನಿಶ್ಚಯವೆಂದು ಪ್ರಮಾಣ ಮಾಡಿ ಹೇಳಬಲ್ಲೆ ಒಂದಾನೊಂದು ದಿನ ಮೆಡಿಕಲ್ ಇಲಾಖೆಯ ಉದ್ಯೋಗಸ್ಥರೊಬ್ಬರು ಚಿಕಿತ್ಸಾಲಯಕ್ಕೆ ಬಂದು ತಮ್ಮ ಅಣ್ಣಂದಿರ ರೋಗವನ್ನು ಗುಂಡಣ್ಣನವರಿಗೆ ವಿವರಿಸಿದರು ಗುಂಡಣ್ಣನವರು ಸಾವಕಾಶವಾಗಿ ಆ ಅಣ್ಣಂದಿರ ಕಡೆ ತಿರುಗಿ ಕರ್ನಾಟಕಗಳ ಮೂಲಕ ಿಟ್ಟಿಸಿ ನೋಡಿ ಏನಾಗುತ್ತದೆ ನಿಮಗೆ ಎಂದರು ಹಸಿವೇ ಇಲ್ಲ ಏನೋ ಆಹಾರ ಏನೂ ಇಲ್ಲ ಏನೂ ಇಲ್ಲದೆಯೇ ಹೀಗೆ ಇರಬಹುದಾದರೆ ಒಳ್ಳೆಯದೇ ಆಯ್ತಲ್ಲ ಸಂಬಳವೆಲ್ಲ ಬ್ಯಾಂಕಿಗೆ ಹೋಗಬಹುದು ಇಷ್ಟರಲ್ಲಿ ತಮ್ಮಂದಿರು ಬಾಯಿಬಿಟ್ಟು ಹಾಗಲಾಗೊಂಡಣ್ಣ ದಿನೇ ದಿನೇ ಬಡವಾಗುತ್ತಿದ್ದಾರೆ ಶಕ್ತಿ ಕುಗ್ಗುತ್ತಿದೆ ಬೆಳಿಗ್ಗೆ ಒಂದು ಬಟ್ಟೆಗಳು ಕಾಫಿ ಜೊತೆಗೆ ಸ್ವಲ್ಪ ದೋಸೆ ಅಥವಾ ಉಪ್ಪಿಟ್ಟು ಹನ್ನೊಂದು ಗಂಟೆಗೆ ಊಟವೆಂಬುದು ಬರೀ ಶಾಸ್ತ್ರ ಅನ್ನ ಇಲ್ಲ ಕಾಯಿ ಏನಾದರೂ ಇದ್ದರೆ ಕೊಂಚ ನಂಜಾಡುತ್ತಾರೆ ಅಲಸಂದಿ ಕಡಲೆ ಇಂತಾದಿದ್ದರೆ ಒಂದೆರಡು ಕಾಳು ತಿನ್ನುತ್ತಾರೆ ಮಧ್ಯಾಹ್ನ ಮಕ್ಕಳಿಗೆ ಮಾಡಿದ್ದು ಪೂರಿಯೋ ಬೊಂಡವೋ ಏನಾದರೂ ನೆಪಕ್ಕೆ ತೆಗೆದುಕೊಳ್ಳುತ್ತಾರೆ ಸ್ವಲ್ಪ ಕಾಫಿ ಅಷ್ಟೇ ರಾತ್ರಿ ಊಟವೇ ಇಲ್ಲ ರವೆ ಸಜ್ಜಿಗೆ ಇದ್ದಲ್ಲಿ ಇಂತಾದೇನಾದರೂ ಇದ್ದರೆ ಕೊಂಚ ಫಲಹಾರದ ಶಾಸ್ತ್ರ ಇಷ್ಟಕ್ಕೆ ಇಳಿದು ಹೋಗಿದೆ ಗುಂಡಣ್ಣನವರು ಅಲ್ಲಿದ್ದ ಒಬ್ಬರ ತಿರುಗಿ ಏನಯ್ಯಾ ಹೀಗೆ ತಿನಿ ಹಾಕಿದರೆ ನೀನು ಊಟವಿಲ್ಲದೆ ಎಷ್ಟು ದಿವಸ ಬದುಕಿಯೇ ಎಂದರು ಅವನು ಆರು ತಿಂಗಳು ಇನ್ನೊಬ್ಬ ಆರು ವರ್ಷ ನಾರದರು ನನಗೆ ಹೀಗೆ ತರ್ತೀಪು ನಡೆಸಿದರೆ ಯಾವ ಜೀವವೂ ಸಿದ್ಧ ಸ್ವಾಮಿ ಎಂದರು ಎಲ್ಲರೂ ಗೊಳ್ಳೆಂದು ನಕ್ಕರು ಆ ಅಣ್ಣ ತಮ್ಮ ನೆರಿಗೆ ಗುಂಡಣ್ಣನವರು ಎರಡು ಹೊತ್ತಿನ ಕಾಫಿ ಎರಡು ತಿಂಡಿ ಎರಡು ಫಲಾಹಾರಗಳನ್ನು ಬಿಟ್ಟು ಬಿಡಿ ಅದೇ ನಿಮಗೆ ಔಷಧ ಎಂದರು ಗುಂಡಣ್ಣನವರು ಯಾರ ಮನೆಗೆ ಹೋದರೂ ಒಂದೆರಡು ಭೇಟಿಗಳೊಳಗಾಗಿ ಅಲ್ಲಿಗೆ ಆಪ್ತರಾಗುತ್ತಿದ್ದವರು ಮನೆಯ ಮುದುಕಿ ಮುದುಕರನ್ನು ಗೌರವ ಮಾತನಾಡಿಸುತ್ತಿದ್ದರು ಸ್ವಲ್ಪ ಸಲಿಗೆಯಾದ ಮೇಲೆ ಮನೆಯ ಬಾಗಿಲು ದಾಟುವಾಗಲೇ ಅಜ್ಜಿ ಎಂದುಕೊಂಡು ಹೆಜ್ಜೆ ಇಡುತ್ತಿದ್ದರು ಏನೂ ತಿಂಡಿ ಇಲ್ಲವೇ ಈ ಬಡ ಹೊಟ್ಟೆಗೆ ಎಂತ ಅಗಾತ್ಯ ಎಂದು ಅಗತ್ಯ ಮಾಡುತ್ತಿದ್ದರು ಮನೆಯವರು ಉಬ್ಬುಬ್ಬಿ ಏನಾದರೂ ತಿಂಡಿ ತಂದಿಡುತ್ತಿದ್ದರು ಅವಲಕ್ಕಿ ಪೊಳ್ಳಂಗಾಯಿ ಹುರಿ ಹುರಿಟ್ಟು ಏನಿದ್ದರೆ ಅದು ಬರುತ್ತಿತ್ತು ಗುಂಡಣ್ಣನವರು ಹಾಗೆ ಮಾಡುತ್ತಿದ್ದುದು ವಿನೋದಕ್ಕಾಗಿ ಬಂದ ತಿಂಡಿಗಳನ್ನು ತಿಂದು ಹಾಕುತ್ತಿರಲಿಲ್ಲ ಮೂಟೆ ಕಟ್ಟುತ್ತಿರಲಿಲ್ಲ ತುಂಬಾ ನಿರ್ಬಂಧವಾದರೆ ರುಚಿ ನೋಡಿದ ಶಾಸ್ತ್ರ ಮಾಡುತ್ತಿದ್ದರು ಆದರೂ ಅವರ ಮನೆಗೆ ಆಗಾಗ ತಿಂಡಿಗಳು ಬರುತ್ತಿದ್ದವು ಇಂತಹದ್ದನ್ನು ಅವರು ಬುಟ್ಟಿಗಳಲ್ಲಿಟ್ಟು ತೂಗ ಹಾಕುತ್ತಿದ್ದರು ಅದು ಖರ್ಚಾಗುವುದಕ್ಕೆ ಕಷ್ಟವೇನೂ ಇರಲಿಲ್ಲ ಮನೆ ತುಂಬಾ ಮಕ್ಕಳು ಅವರಿಗಿಂತ ಸಲಿಗೆಯುಳ್ಳ ನೆರೆ ಹೊರೆಯ ಮಕ್ಕಳು ಎಲ್ಲಕ್ಕಿಂತ ಹೆಚ್ಚಾಗಿ ನನ್ನಂತ ಸ್ನೇಹಿತರು ಇದರಿಂದ ಬುಟ್ಟಿಗಳು ಮರನೆಯ ದಿನವೇ ಖಾಲಿಯಾಗುತ್ತಿದ್ದವು ಗುಂಡಣ್ಣನವರು ತುಂಬಾ ಸಾಹಿತ್ಯ ಪ್ರೇಮಿಗಳೆಂದು ಮೊದಲೇ ಹೇಳಿದ್ದೇನೆ ಅವರಿಗೆ ಸಂಸ್ಕೃತದಲ್ಲಿ ಪ್ರಸಿದ್ಧವಾಗಿರುವ ಕಾವ್ಯ ನಾಟಕಗಳ ಪರಿಚಯ ಚೆನ್ನಾಗಿತ್ತು ಅದರ ಜೊತೆಗೆ ಶ್ರೀ ವೈಷ್ಣವ ಆಚಾರ್ಯರುಗಳಾದ ಆಳವಂದಾರ್ ಮೊದಲಾದ ಮಹಾನುಭಾವರುಗಳ ಸ್ತೋತ್ರ ಪಾಠಗಳು ಹೃದ್ಗತವಾಗಿದ್ದವು ಸಂಭಾಷಣೆಯಲ್ಲಿ ಪ್ರಾಸ್ತಾವಿಕವಾಗಿ ಅವರು ಶ್ಲೋಕವನ್ನು ಉದಾಹರಿಸಿ ಅರ್ಥವಿವರಣೆ ಮಾಡುತ್ತಿದ್ದ ರೀತಿ ಅವರ ಸೂಕ್ಷ್ಮ ಸೂಕ್ಷ್ಮಾಭಿರುಚಿಯನ್ನು ಚೆನ್ನಾಗಿ ತೋರಿಸುತ್ತಿತ್ತು ಮತ್ತೊಬ್ಬರು ಉದಾಹರಿಸಿದ ಶ್ಲೋಕದ ಸ್ವಾರಸ್ಯವನ್ನು ಅವರು ಬೇಗನೆಯೂ ಪಾರಶೋಧನೆಯ ಬುದ್ಧಿಯಿಂದಲೂ ಗ್ರಹಿಸುತ್ತಿದ್ದರು ಇಂಥ ಸಂದರ್ಭಗಳಲ್ಲಿ ಅಮೃತೂರಿನ ನರದರು ಅವರಿಗೆ ಪ್ರಚೋದಕರಂತೆ ಅಥವಾ ಪ್ರತಿಧ್ವನಿಯಂತೆ ಇರುತ್ತಿದ್ದರು ಅವರಿಬ್ಬರು ಪದೇ ಪದೇ ಹೇಳುತ್ತಿದ್ದ ಒಂದು ಶ್ಲೋಕಾರ್ಥ ಅವರ ಲೋಕಾನುಭವವನ್ನು ಪ್ರತಿಬಿಂಬಿಸುತ್ತದೆ ಮನಿಷೀಣಸಂತಿ ನತೇ ಹಿತೈಷಿಣೋ ಹಿತೈಷಿಣಸ್ಸಂತಿ ನತೆ ಮನಿಷಿಣ ಮನಿಷಿಣ ಬುದ್ಧಿವಂತರಿದ್ದಾರೆ ಅವರಲ್ಲಿ ಒಳ್ಳೆಯತನವಿಲ್ಲ ಒಳ್ಳೆಯವರಿದ್ದಾರೆ ಅವರಿಗೆ ಬುದ್ಧಿವಂತಿಕೆ ಇಲ್ಲ ನನ್ನ ಅನುಭವವೂ ಹೀಗೆಯೇ ಇದೆ ಆದ್ದರಿಂದಲೇ ಆ ವಾಕ್ಯ ನನ್ನ ಮನಸ್ಸನ್ನು ಬಲವಾಗಿ ಹಿಡಿದಿದೆ ಸಂಸ್ಕೃತ ಸಾಹಿತ್ಯದಲ್ಲಿ ಹೇಗೋ ಹೇಗೋ ಇಂಗ್ಲಿಷ್ ಸಾಹಿತ್ಯದಲ್ಲಿಯೂ ಹಾಗೆಯೇ ಗುಂಡಣ್ಣನವರು ತುಂಬಾ ಪ್ರೀತಿಯಿಟ್ಟಿದ್ದರು ಶೇಕ್ಸ್ಪಿಯರ್ ಖ್ಯಾಕೊರೆ ಡಿಕೆನ್ಸ್ ಕಾಟ್ ಗೋಲ್ಡ್ ಸ್ಮಿತ್ ಇವರು ಗುಂಡಣ್ಣನವರು ಮೆಚ್ಚಿದ್ದ ದೊಡ್ಡ ಲೇಖಕರು ಅವರು ಪ್ರತಿನಿತ್ಯ ಮನೆಯಿಂದ ಹೊರಕ್ಕೆ ಹೊರಟಾಗಲಿಲ್ಲ ಶೇಕ್ಸ್ಪಿಯರಿನ ಒಂದು ನಾಟಕವೋ ಡಿಕೆನ್ಸನ್ನ ಪಿಕ್ವಿಕ್ ಪೇಪರ್ಸ್ ಕಥೆಯೋ ತ್ಯಕೆರೆಯ ವ್ಯಾನಿಟಿ ಫೇರ್ ಕಾದಂಬರಿಯೋ ಅಥವಾ ಅಮೆರಿಕದ ಅಬ್ರಹಾಂ ಲಿಂಕನ್ ಮಹನೀಯನೊಬ್ಬನ ಜೀವನ ಚರಿತ್ರೆಯೋ ಅವರ ಜೇಬಿನಲ್ಲಿರುತ್ತಿತ್ತು ಪುರುಷತ್ವ ದೊರೆತಾಗೆಲ್ಲ ಅವರು ಜೇಬಿನಿಂದ ಗ್ರಂಥವನ್ನು ತೆಗೆದು ಓದುತ್ತಿದ್ದದಲ್ಲದೆ ಅದರ ಸ್ವಾರಸ್ಯವನ್ನು ಹತ್ತಿರ ವಿವರಿಸುತ್ತಿದ್ದರು ಡಿಕೆನ್ಸ್ ಒಂದು ಕಡೆ ರೈಲುಗಾಡಿಯ ಓಟವನ್ನು ಬಣ್ಣಿಸಿರುವ ಭಾಗವನ್ನು ನನಗೆ ತೋರಿಸಿ ಅದನ್ನು ಕೊಂಡಾಡಿದ್ದು ನನಗೆ ಜ್ಞಾಪಕವಿದೆ ಅವರು ಮೆಚ್ಚಿದ ಗ್ರಂಥಗಳನ್ನು ಅವರು ಒಂದು ಸಲ ಎರಡೂ ಸಲವಲ್ಲ ನಾಲ್ಕಾರು ಸಲ ಪುನರಾವರ್ತನೆ ಮಾಡಿದ್ದರು ಅವರ ಮನ ಸಂಸ್ಕೃತಿ ಹೀಗೆ ವಿಶಾಲವಾದದ್ದರಿಂದಲೇ ಅವರ ಮಾತುಕತೆ ಎಲ್ಲರಿಗೂ ಅಷ್ಟು ವಿಶೇಷವಾಗಿ ರುಚಿಸುತ್ತಿತ್ತು ಅದೇ ಸಂಸ್ಕೃತಿ ಅವರ ನಡವಳಿಕೆ ನಡವಳಿಕೆಯಲ್ಲಿಯೂ ತೋರಿಬರುತ್ತಿತ್ತು ಅವರು ವೈದ್ಯರಾಗಿಯೇ ಅಷ್ಟು ಜನಪ್ರಿಯರಾಗಿದ್ದದಕ್ಕೆ ಒಂದು ದೊಡ್ಡ ಕಾರಣ ಅವರು ಬ್ರಿಟಿಷ್ ಚಾಕರಿ ಮಾಡುತ್ತಿದ್ದಾರೆಂಬುದು ಎಂದು ಯಾರಾದರೂ ಹೇಳೋ ಅದನ್ನು ನಾನು ಖಂಡನೆ ಮಾಡುವಂತಿಲ್ಲ ಆದರೆ ಗುಂಡಣ್ಣನವರು ಕಾಸು ನೋಡಿ ಔಷಧ ಕೊಟ್ಟವರಲ್ಲವೆಂದು ಮಾತ್ರ ನಾನು ಕಂಡಿತ ಹೇಳಬಲ್ಲೆ ಹಣದ ಕಡೆ ಅವರ ಗಮನ ಇರಲಿಲ್ಲ ಎಷ್ಟೋ ವೇಳೆ ರೋಗಿಗಳಿಗೆ ತಾವೇ ಧನ ಸಹಾಯವನ್ನು ಕೊಟ್ಟದ್ದು ನನಗೆ ಗೊತ್ತಿದೆ ಅವರು ಮಾಡಿದ ಚಾಕರಿ ಎಷ್ಟೋ ಸಂದರ್ಭಗಳಲ್ಲಿ ಬಿಟ್ಟಿಯಾದದ್ದಿರಬಹುದು ಆದರೆ ಬಿಟ್ಟಿ ಎಂಬ ಕಾರಣದಿಂದ ಅದು ಶಕ್ತಿ ಇಲ್ಲದ್ದೆಂದು ಯಾರೂ ವಾದಿಸಲಾರರು ಬಿಟ್ಟಿ ಔಷಧ ಕೊಡುತ್ತಾರೆಂದು ಎಂತವರು ಅಪ್ರಯೋಜಕ ವೈದ್ಯನ ಒಳಗೆ ಹೋಗಲಾರರು ಎಂಥವರಿಗೂ ಕಾಸುಗಿಂತ ಹೆಚ್ಚಣದು ಪ್ರಾಣ ಕಾಸು ಜೀವಕ್ಕೆ ಅಪಾಯವನ್ನು ಯಾರು ತಂದುಕೊಳ್ಳುವುದಿಲ್ಲ ಯಾರೂ ತಂದುಕೊಳ್ಳುವುದಿಲ್ಲ ಬಡವರಿಗೆ ಗುಂಡಣ್ಣನವರು ಬಿಟ್ಟಿ ಚಾಕರಿ ಮಾಡುತ್ತಿದ್ದುದು ನಿಜ ಆದರೆ ಅನುಕೂಲಸ್ಥರು ಅವರ ವಿಷಯದಲ್ಲಿ ಕೃತಜ್ಞತೆ ಇಲ್ಲದವರಾಗಲಿಲ್ಲ ಗುಂಡಣ್ಣನವರು ಆ ಕಾಲದ ವಿದ್ಯಮಾನಗಳಿಗೆ ತಕ್ಕಂತೆ ಕೈತುಂಬ ಸಂಪಾದನೆ ಮಾಡಿದರು ಅವರ ಸೇವೆಗೆ ಧಾರಾಳವಾದ ಪ್ರತಿಫಲವೇ ಅವರಿಗೆ ದೊರೆಯುತ್ತಿತ್ತು ಗುಂಡಣ್ಣನವರಿಗೆ ಬಂಧುವು ಮಿತ್ರರು ಆದೊಬ್ಬ ದೊಡ್ಡ ಮನುಷ್ಯರು ಎನ್ ಎಂಬವರು ವ್ಯಾಪಾರಗಾರರಾಗಿದ್ದರು ಆ ವ್ಯಾಪಾರ ಸಂಬಂಧದಲ್ಲಿ ಯಾವುದೋ ಸಂದರ್ಭದಲ್ಲಿ ಆ ಎನ್ ದೊಡ್ಡ ಮನುಷ್ಯರು ಇನ್ನೊಬ್ಬ ಸಹ ವ್ಯಾಪಾರಿಗಳಿಗೆ ಎಂ ಎಂಬುವರಿಗೆ ಸಹಾಯವಾಗಿ ನಿಲ್ಲಬೇಕಾಗಿ ಬಂತು ಆ ಎಂ ಎಂಬುವರು ತೆಗೆದುಕೊಂಡ ಏಳೆಂಟು ರೂಪಾಯಿಗಳ ಸಾಲದ ಬಗ್ಗೆ ಎನ್ ಎಂಬುವರೊಡನೆ ಗುಂಡಣ್ಣನವರು ಕೂಡು ಹೊಣೆಗಾರರಾಗಿ ನಿಂತರು ಸಾಲ ತೀರಿಸಬೇಕಾದ ಕಾಲ ಬಂದಾಗ ಎಂ ಎಂಬುವರು ಎನ್ ಕಡೆ ಕೈ ಎನ್ ಮತ್ತು ಗುಂಡಣ್ಣನವರು ಮಾನಿಷ್ಠರಾದ ಕಾರಣ ತಮ್ಮ ಕಷ್ಟಗಳನ್ನು ನುಂಗಿಕೊಂಡು ಸದ್ದು ಸಾಲ ತೀರಿಸಿದರು ಅಲ್ಲಿಂದಾಚೆ ಎಂ ಅವರು ಬೇರೆ ಕ್ಷೇತ್ರಗಳಲ್ಲಿ ಹೆಸರುವಾಸಿಯಾಗಿ ಹಣ ಗಳಿಸಿದರೂ ಹಿಂದಿನ ಸಾಲದ ಸ್ಮರಣೆ ಅವರಿಗೆ ಬಂದಂತಿಲ್ಲ ಒಂದಾನೊಂದು ಸಂದರ್ಭದಲ್ಲಿ ಒಬ್ಬ ಯುವಕ ಮಿತ್ರನು ತಂದೆತನಕ್ಕೆ ಬರುವ ಯೋಗದಲ್ಲಿದ್ದ ಅವನಿಗೆ ಆ ರೀತಿಯ ಅನುಭವದ ಬಗ್ಗೆ ಹೊಸದಾದದ್ದರಿಂದಲೂ ಅವನ ಮನೆಯಲ್ಲಿ ಆಗ ಹಿರಿಯರು ಯಾರು ಇಲ್ಲದರಿಂದಲೂ ಅವನ ಮನಸ್ಸಿಗೆ ಏನೋ ಹೆದರಿಕೆಯಾಗಿತ್ತು ಆ ಹೆದರಿಕೆಯನ್ನು ಅವನು ಒಬ್ಬ ಸ್ನೇಹಿತನಿಗೆ ರಹಸ್ಯವಾಗಿ ಸೂಚಿಸಿ ಸಲಹೆ ಕೇಳಿದ ಆ ಸ್ನೇಹಿತನು ಗುಂಡಣ್ಣನವರ ಸಹಾಯವನ್ನು ಬೇಡುವುದು ಸರಿ ಸಲಹೆ ಕೊಟ್ಟ ಆ ಯುವಕನಿಗೆ ಗುಂಡಣ್ಣನವರಲ್ಲಿ ತಾನಾಗಿ ಹೇಳಿಕೊಳ್ಳುವುದಕ್ಕೆ ನಾಚಿಕೆ ಇದಕ್ಕಾಗಿ ಆ ಮಧ್ಯವರ್ತಿ ಸ್ನೇಹಿತನೇ ಗುಂಡಣ್ಣನವರಿಗೆ ಇದ ಸಂಗತಿಯನ್ನು ತಿಳಿಸಿದ ಆ ಮಾರನೆಯ ದಿನ ಗುಂಡಣ್ಣನವರು ಆ ಯುವಕನನ್ನು ಬರಮಾಡಿಕೊಂಡು ಏನಯ್ಯ ನಾಚಿಕೆಯಾಗುವ ಕೆಲಸವನ್ನು ಏಕೆ ಮಾಡಿಕೊಂಡೆ ಎಂದು ಕೇಳಿದರು ಅವನು ಮುಸುನಗು ಮುಸುನಗು ಗುಂಡಣ್ಣನವರು ಏನು ನಿನಗೆ ನಾಚಿಕೆ ಬೇರೆ ಉಂಟೆ ಅಂತ ಕೆಲಸ ಮಾಡಿ ನಗುತ್ತೀಯಾ ಎಂದು ಕೇಳಿ ಎಲ್ಲರ ಮುಂದೆಯೂ ಚೆನ್ನಾಗಿ ಲೇವಡಿ ಎಬ್ಬಿಸಿದರು ಒಂದೆರಡು ಕ್ಷಣ ಹಾಗಾದ ಮೇಲೆ ಅವನನ್ನು ಹತ್ತಿರಕ್ಕೆ ಕರೆದು ಹೆದರಬೇಡ ವಯ್ಯ ನಾನಕ್ಕೆ ಇರೋದು ಇಲ್ಲಿ ನೋಡು ನಾನು ರಾತ್ರಿ ನಮ್ಮ ಮನೆಯಲ್ಲಿ ಮುಂಬಾಗಿಲ ಹತ್ತಿರ ಮಲಗಿರುತ್ತೇನೆ ಆ ಬಾಗಿಲು ತಂತಿ ಗ್ಯಾಲರಿಯ ಬಾಗಿಲು ನಿನಗೆ ನಾನು ಬೇಕೆನಿಸಿದಾಗ ರಾತ್ರಿ ಹನ್ನೆರಡಾಗಲಿ ಒಂದಾಗಲಿ ಎರಡಾಗಲಿ ನೀನು ಬಂದು ಧಾರಾಳವಾಗಿ ಕೂಗು ಎದ್ದು ಬರಲು ಸಿದ್ಧನಾಗಿರುತ್ತೇನೆ ಹೆದರಬೇಡ ಹೆದರಿಕೆಗೆ ಕಾರಣವಿಲ್ಲ ಹಣ ಬೇಕಾಗಿದ್ದರೆ ಕೇಳು ದೇವರ ದಯೆಯಿಂದ ಎಲ್ಲಾ ಒಳ್ಳೆಯದಾಗುತ್ತದೆ ಹೀಗೆ ಹೇಳಿ ಒಳಕ್ಕೆ ಹೋಗಿ ಎರಡು ಹತ್ತು ರೂಪಾಯಿ ನೋಟುಗಳನ್ನು ತಂದು ಅವನಿಗೆ ಕೊಟ್ಟು ಇದು ನಿನ್ನ ಹತ್ತಿರ ಇರಲಿ ಅನುಕೂಲವಾದಾಗ ಹಿಂದಕ್ಕೆ ಕೊಡುವೆಯಂತೆ ಎಂದು ಹೇಳಿ ಧೈರ್ಯ ತುಂಬಿ ಕಳುಹಿಸಿದರು ಅಲ್ಲಿಂದ ಮುಂದಕ್ಕೆ ಎರಡು ದಿನಕ್ಕೆ ಒಂದು ಸಲ ಅವರು ಆ ಯುವಕನ ಮನೆಗೆ ಹೋಗಿ ಆತನ ಹೆಂಡತಿಯ ಸ್ಥಿತಿಯನ್ನು ನೋಡಿಕೊಂಡು ಬರುತ್ತಿದ್ದರು ಒಂದಾನೊಂದು ರಾತ್ರಿ ಸುಮಾರು ಹನ್ನೆರಡು ಗಂಟೆಯ ವೇಳೆಗೆ ಆತ ಗುಂಡಣ್ಣನವರ ಮನೆಗೆ ಹೋಗಿ ನಿದೆಯಲ್ಲಿದ್ದ ಹೆಸರು ಹಿಡಿದು ಕೂಗಿದ ಕೂಡಲೇ ಗುಂಡಣ್ಣನವರು ಏನೋ ಅಯ್ಯ ಹೇಗಿದ್ದಾಳೋ ಎಂದು ಕೇಳುತ್ತಾ ಮೇಲಕ್ಕೆದ್ದು ಅಲ್ಲಿಯೇ ಇರಿಸಿದ್ದ ಕೊಟನ್ನು ತೆಗೆದುಹಾಕಿಕೊಂಡು ಪಕ್ಕದಲ್ಲಿಯೇ ಸಿದ್ಧವಾಗಿಟ್ಟುಕೊಂಡಿದ್ದ ಔಷಧ ಸಾಮಗ್ರಿಯ ಕೈಚೀಲವನ್ನು ತೆಗೆದುಕೊಂಡು ಹೊರಟರು ಆ ಯುವಕನಿಗೆ ನೀನು ಬೈಸಿಕಲ್ ಮೇಲೆ ಹೊರಟು ನಾನು ಕೋಚ್ನಲ್ಲಿ ಬರುತ್ತೇನೆ ಎಂದು ಹೇಳಿ ತಮ್ಮ ಮನೆಯಿಂದ ಹೊರಟು ಗುಂಡೋಪಂತರ ಬೀದಿಯ ಕೊನೆಯಲ್ಲಿದ್ದ ಗಾಡಿ ಖಾನೆಯ ಬಾಗಿಲನ್ನು ಒದ್ದು ಗಾಡಿಯವನನ್ನು ಎಬ್ಬಿಸಿ ಕೋಚ್ ಕಟ್ಟಿಸಿಕೊಂಡು ಚಾಮರಾಜಪೇಟೆಯಲ್ಲಿದ್ದ ಆ ಯುವಕನ ಮನೆಗೆ ಬಂದರು ಅಲ್ಲಿಯ ಪರಿಸ್ಥಿತಿಯನ್ನು ನೋಡಿದರು ಪೂರ್ವಕಾಲದ ಮುದುಕಿಯರಿಬ್ಬರು ಹೆರಿಗೆ ಕೋಣೆಯಲ್ಲಿ ಸೇರಿಕೊಂಡು ತಾವೇ ಪ್ರಸವ ಕಾರ್ಯವನ್ನು ಆಗ ಮಾಡಿಸುವುದಾಗಿ ಹೇಳಿಕೊಂಡು ಹೆಳಗಾಡುತ್ತಿದ್ದರು ಅವರ ಕೈ ಸಾಗದೆ ದಿಕ್ಕು ಚೋ ತೋಚದೆ ಹೋದ ಮೇಲೆ ಆಯುಕನಿಗೆ ಡಾಕ್ಟರನ್ನು ಕರೆತರಬೇಕೆಂದು ಹೇಳಿದರು ಡಾಕ್ಟರ್ ಬರುವ ವೇಳೆಗೆ ಆ ಕಿರಿಯ ವಯಸ್ಸಿನ ಗರ್ಭಿಣಿಗೆ ಬಹುರಕ್ತ ನಷ್ಟವಾಗಿ ಪ್ರಜ್ಞೆ ತಪ್ಪಿದ ಸ್ಥಿತಿಯಾಗಿತ್ತು ಮಧುಕಿಯರು ಸೋಲಗಿತ್ತಿತನವನ್ನು ಕ್ರಮವಾಗಿ ಕಲಿತಿದ್ದವರಲ್ಲ ಅವರ ಒರಟು ಕೈವಾಡದಿಂದ ಗರ್ಭಿಣಿಯ ಸ್ಥಿತಿ ತೀರಾ ಗುಂಡಣ್ಣನವರು ಅದನ್ನು ನೋಡಿದ ತಕ್ಷಣವೇ ಸಂದರ್ಭವನ್ನು ಗ್ರಹಿಸಿದರು ಒಂದೆರಡು ಕೋಪದ ಮಾತನ್ನು ಆಡಿದರು ಒಡನೆಯೇ ತಾವು ಬಂದಿದ್ದ ಗಾಡಿಯಲ್ಲಿಯೇ ಕುಳಿತು ಕೋಟೆಗೆ ಹೋಗಿ ಅಲ್ಲಿಂದ ರೊಸೇರಿಯೋ ಎಂಬ ವೈದ್ಯಗಿತ್ತಿಯನ್ನು ಕರೆದುಕೊಂಡು ಬಂದು ಆಕಿಯನ್ನು ತೆರಿಗೆ ಕೋಣೆಯೊಳಗೆ ಕಳುಹಿಸಿ ತಾವು ಹೊರಗೆ ನಿಂತು ಆಕೆಯಿಂದ ವಿವರ ವಿವರಣೆಗಳನ್ನು ಕೇಳಿ ತಿಳಿದುಕೊಂಡು ತಕ್ಕ ಚಿಕಿತ್ಸೆಯನ್ನು ಆಕೆಯ ಕೈಯಿಂದ ಆಗ ರೋಕಿಯ ಸ್ಥಿತಿ ಏನೆಂದು ಕೇಳಿದವರಿಗೆ ಗುಂಡಣ್ಣನವರು ಇನ್ನೂ ನಲವತ್ತೆಂಟು ಗಂಟೆಗಳ ಕಾಲ ನನ್ನನ್ನು ಮಾತನಾಡಿಸಬೇಡಿ ತುಟಿ ಬಿಗಿ ಹಿಡಿದುಕೊಳ್ಳಿ ಎಂದು ಹೇಳಿದರು ಆ ದಿವಸವೂ ಮಾರನೆಯ ದಿವಸವೂ ಅವರು ಪ್ರಾಯಶಃ ದಿನದ ಬಹುಭಾಗವನ್ನೆಲ್ಲ ಆ ಮನೆಯಲ್ಲಿಯೇ ಕಳೆದರು ಅವರ ಪುಣ್ಯದಿಂದ ದೈವಕೃಪೆ ಬಂದು ಮೂರನೆಯ ಿನ ಆರೋಗಿ ಚೇ ಬರವಸೆ ಭರವಸೆ ಕಂಡುಬಂತು ಆಮೇಲೆ ಇನ್ನೊಂದು ವಾರ ಗುಂಡಣ್ಣನವರ ಆರೋಗ್ಯನು ಪ್ರತಿದಿನವೂ ಬೆಳಗ್ಗೆಯೊಂದು ಸಲ ಸಂಜೆಯೊಂದು ಸಲ ನೋಡಿಕೊಂಡು ಹೋಗುತ್ತಿದ್ದರು ಇಂತಹದ್ದು ಗುಂಡಣ್ಣನವರ ಬ್ರಿಟಿಷ್ ಚಾಕರಿ ಆಪತ್ಕಾಲಕ್ಕೆ ಆಗತಕ್ಕವರೆಂದರೆ ಅಂತವರು ಗುಂಡಣ್ಣನವರು ಲೋಕದ ಚೆನ್ನಾಗಿ ತಿಳಿದಿದ್ದರು ಅವರ ಸಾಹಿತ್ಯ ವ್ಯಾಸಂಗದಿಂದ ಅವರಿಗೆ ಮನುಷ್ಯರ ಅಂತರಂಗ ದರ್ಶನ ಸುಲಭವಾಗಿ ಆಗುತ್ತಿತ್ತು ಬೆಂಗಳೂರಿನಲ್ಲಿ ಮೆಡಿಕಲ್ ಕಾಲೇಜ್ ಸ್ಥಾಪನೆಯಾಗಬೇಕೆಂದು ಮಾತು ಹೊರಟಿದ್ದಾಗ ಅವರು ನನಗೆ ಒಂದು ಸಲಹೆಯನ್ನು ಒತ್ತೊತ್ತಿ ಹೇಳುತ್ತಿದ್ದರು ಮೆಡಿಕಲ್ ಕಾಲೇಜಿನಲ್ಲಿ ಉಪಾಧ್ಯಾಯರಾಗುವವರು ವೈದ್ಯ ವಿದ್ಯೆಯಲ್ಲಿ ಪ್ರವೀಣರಾಗಿರುವುದರ ಜೊತೆಗೆ ಸಾಹಿತ್ಯ ಪರಿಚಯ ಉಳ್ಳವರು ಆಗಿರಬೇಕು ಬಿಎ ಮಟ್ಟಿಗಾದರೂ ಅವರು ಓದದೇ ಬರಿಯ ವೈದ್ಯಕ ಡಿಗ್ರಿಗಳನ್ನು ಪಡೆದಿದ್ದರೆ ಸಾಲದು ಸಾಹಿತ್ಯ ಪೀಠಿಕೆ ಇಲ್ಲದವನಿಗೆ ಮನುಷ್ಯ ಸ್ವಭಾವ ತಿಳಿಯುವುದು ಕಷ್ಟ ಮತ್ತು ಶಾಸ್ತ್ರ ಬೋಧನೆಗೆ ಬೇಕಾದ ವಿವರಣಾ ಸೌಲಭ್ಯವೂ ಇವನಿಗೆ ಇರಲಾರದು ಶಾಸ್ತ್ರಗಳು ಪರಿಭಾಷೆಯಿಂದ ತುಂಬಿರುತ್ತವೆ ಅವುಗಳನ್ನು ವಿಶದಪಡಿಸಬೇಕಾದರೆ ಬೋಧಕನಿಗೆ ವಿಶಾಲವಾದ ಶಬ್ದ ಸಂಪತ್ತಿರಬೇಕು ಆ ಸಂಪತ್ತು ದೊರೆಯುವುದು ಕಾವ್ಯ ವ್ಯಾಸಂಗದಿಂದ ಮನುಷ್ಯ ಸ್ವಭಾವದ ವಿಚಿತ್ರಗಳು ಮಲದಟ್ಟಾಗುವುದು ಕಾವ್ಯ ವ್ಯಾಸಂಗದಿಂದ ಆದ ಕಾರಣ ವೈದ್ಯಶಾಸ್ತ್ರ ಬೋಧಕರು ಸಾಹಿತ್ಯ ಜ್ಞಾನವುಳ್ಳವರಾಗಿರಬೇಕೆಂಬ ತತ್ವವನ್ನು ನೀನು ಪ್ರತಿಪಾದಿಸಬೇಕು ಹೀಗೆ ಅವರು ನನಗೆ ಹೇಳುತ್ತಿದ್ದರು ನಾನು ಅದರಂತೆ ಮಾಡಿದೆ ಅದನ್ನು ಅಧಿಕಾರಸ್ಥರು ಕಿವಿಯ ಹಾಕಿಕೊಳ್ಳದೆ ಹೋದದ್ದು ಬೇರೆ ಕತೆ ಮಾನವ ಬಾಂಧವ್ಯದ ವಿಚಾರದಲ್ಲಿ ನಾರದರು ಗುಂಡಣ್ಣನವರ ಸಮಾನ ಧರ್ಮಿಗಳು ನಾರದರು ಮನುಷ್ಯ ಜೀವನದ ಆಳವನ್ನು ಕಣಿಕರದ ಕಣ್ಣಿನಿಂದ ನೋಡಿದವರು ತಮಗೆ ತಿಳಿದ ಯಾವ ಕುಟುಂಬದಲ್ಲಿಯಾದರೂ ಅವಿವೇಕ ನಡೆದಾಗ ಅವರು ಅದನ್ನು ತಿದ್ದಲು ಎಷ್ಟೋ ಉಪಾಯಗಳನ್ನು ಹವಣಿಸುತ್ತಿದ್ದರು ಗಂಡ ಹೆಂಡರಿಗೆ ಮನಸ್ತಾಪ ಬಂದು ಮನೆಯೊಡೆಯುವ ಸೂಚನೆ ತೋರಿದಾಗ ನಾರದರು ಆ ಮನೆಯನ್ನು ಉಳಿಸಲು ಎಷ್ಟೋ ಬಗೆಯಾಗಿ ಒದ್ದಾಡುತ್ತಿದ್ದರು ಒಂದಾನೊಂದು ಕುಟುಂಬದಲ್ಲಿ ಒಬ್ಬ ಯುವಕ ಪಿತಂತುವಿನ ಸ್ಥಿತಿಯು ಆಡಬಾರದ್ದಾಗಿ ಆಕೆಯ ಬಂಧುವರ್ಗದ ಕೆಲವರು ಆಕೆಯನ್ನು ಮನೆಯಿಂದ ಹೊರಡಿಸಬೇಕೆಂದು ಉದ್ದೇಶಪಟ್ಟಿದ್ದಾಗ ಆ ಸಂಗತಿ ನಾರದರಿಗೆ ತಿಳಿದು ಬಂದು ಅವರು ಆ ಜನಗಳ ಜನದಲ್ಲಿಗೆ ಹೋಗಿ ಯಾವುದೋ ಒಂದು ಕ್ಷುದ್ರ ಅನುಮಾನದ ಕಾರಣದಿಂದ ಒಬ್ಬಾಕೆಯ ವಿಷಯದಲ್ಲಿ ಸಂದೇಹ ಯವನದ ಅಜ್ಞಾನದಿಂದ ನಡೆದ ಒಂದು ಪ್ರಮಾದಕ್ಕಾಗಿ ಆಕೆಯ ಉಳಿದ ಜೀವನವನ್ನೆಲ್ಲ ಹಾಳು ಮಾಡುವುದು ಧರ್ಮವಲ್ಲವೆಂದು ವಿವೇಕ ಹೇಳಿ ಆಕೆಯನ್ನು ನೀವು ಪ್ರೀತಿಯಿಂದ ಸಹಿಸಿ ಪೋಷಿಸುವುದು ನಿಮಗೆ ಸಾಧ್ಯವಾಗದೇ ಹೋದರೆ ಆಕೆಯನ್ನು ನನ್ನ ಜೊತೆಯಲ್ಲಿ ಕಳುಹಿಸಿ ನಾನು ಆಕೆಯನ್ನು ನನ್ನ ಇನ್ನೊಬ್ಬ ಹೆಣ್ಣುಮಗಳೆಂದು ಭಾವಿಸಿ ಕಾಪಾಡುತ್ತೇನೆ ಎಂದರು ಆ ವಿಷಾದ ಪ್ರಕರಣವನ್ನು ತಡೆದರು ಅದರಿಂದ ಒಂದು ಜೀವ ಹಾಳು ದಾರಿಗೆ ಹೋಗುವುದು ತಪ್ಪಿ ಮಾನವದಾರಿಯಲ್ಲಿ ದಾರಿಯಲ್ಲಿ ಸಾಗುವಂತಾಯಿತು ಇಂಥ ಒಳ್ಳೆಯ ಕೆಲಸಗಳೆಷ್ಟನ್ನೂ ಮಾಡಿದ್ದವರು ನಾರದರು ಅವರಿಗೆ ಆ ಹೆಸರು ಬಂದ ಕಾರಣವನ್ನು ಇಲ್ಲಿ ಹೇಳಬೇಕು ಅವರು ತುಂಬಾ ವಿನೋದ ಪ್ರಿಯರು ಎಲ್ಲರನ್ನೂ ನಗಿಸಬೇಕು ತಾವು ಆ ನಗುವಿನಲ್ಲಿ ಸೇರಬೇಕು ಇದು ಅವರ ಸಹಜ ಪ್ರವೃತ್ತಿ ಅವರಿಗೆ ಬಂಧು ಮಿತ್ರ ವರ್ಗ ವಿಸ್ತಾರವಾಗಿತ್ತು ಅದರಲ್ಲಿ ತಮಗೆ ಅನುಕೂಲವಾದಾಗ ಅವರಿವರ ಮನೆಗಳಿಗೆ ಹೋಗಿ ಯೋಗಕ್ಷೇಮ ವಿಚಾರಿಸಿಕೊಂಡು ಬರುವುದು ಅವರ ಪದ್ಧತಿ ಅವರು ವಯಸ್ಸಿನಲ್ಲಿ ವೃದ್ಧರಾಗಿಯೂ ಆಕಾರದಲ್ಲಿ ಸೌಮ್ಯರಾಗಿಯೂ ಮಾತಿನಲ್ಲಿ ನಯಶಾಲಿಯಾಗಿಯೂ ಇದ್ದದ್ದರಿಂದ ಎಲ್ಲರಿಗೂ ಅವರಲ್ಲಿ ನಂಬಿಕೆ ಪ್ರತಿಯೊಬ್ಬರೂ ತಮ್ಮ ತಮ್ಮ ಕಷ್ಟ ಅವರಲ್ಲಿ ಮನಸ್ಸು ಹೇಳಿಕೊಳ್ಳುತ್ತಿದ್ದರು ಅವರು ಕೂಡ ಆ ಜನರನ್ನು ವಿನೋದಪಡಿಸಲು ಅವಕಾಶ ಹುಡುಕುತ್ತಿದ್ದರು ಒಬ್ಬನೊಬ್ಬ ಸ್ನೇಹಿತರ ಆ ರೂಪವತಿಗೆ ಹೊಂಬಣ್ಣದ ಮೈಯವಳಿಗೆ ಒಬ್ಬ ಕರೆಯನ್ನು ಗಂಡನಾದ ಅವರು ಸಂಸಾರ ಹೂಡಿ ಕೆಲವು ದಿನ ವಾದ ದಿನವಾದ ಮೇಲೆ ನಾರದರು ಆ ಮನೆಗೆ ಹೋಗಿ ಆ ಹುಡುಗಿಯ ಗಂಡ ಆಕೆಯ ಪಕ್ಕದಲ್ಲಿಲ್ಲದಿದ್ದಾಗ ಆಕೆಯನ್ನು ಬಳಿಗೆ ಕರೆದು ಕುಳ್ಳಿಸಿಕೊಂಡು ಅಮ್ಮಣಿ ನಿನ್ನ ಗಂಡ ದೊಡ್ಡ ಸಂಬಳ ತೆಗೆಯುತ್ತಿದ್ದಾನೆ ಬಹಳ ಒಳ್ಳೆಯವನು ಆದರೆ ಅವನು ಸ್ವಲ್ಪ ಬೆಳ್ಳಗಿದ್ದರೆ ಇನ್ನೂ ಚೆನ್ನಾಗಿದ್ದಿರುತ್ತಿತ್ತು ಎಂದು ನಿನಗೆ ಅನ್ನಿಸುವುದಿಲ್ಲವೇ ಎಂದು ಕೇಳಿದರು ಆಕೆಯ ನಚಿಕೆಯಿಂದ ಹೋಗಿ ತಾತ ಎಂದಾಗ ಅವರು ಸರಿ ಸರಿ ಅರ್ಥವಾಯಿತು ಎಂದು ಹೇಳಿ ಗಂಡನ ಬಳಿಗೆ ಬರುವರು ಬಂದು ಆತನನ್ನು ಒಳ್ಳೆಯ ಅದೃಷ್ಟಶಾಲಿಯ ನೀನು ನಿನ್ನ ಹೆಂಡತಿಯನ್ನು ನಿನ್ನನ್ನು ನೋಡಿದರೆ ಜೆಡಿಮಣ್ಣಿನ ಮುದ್ದೆಯಲ್ಲಿ ಮುತ್ತನ್ನು ಸಿಕ್ಕಿಸಿದ ಹಾಗೆ ಕಾಣುತ್ತೀರಿ ಏನು ಪುಣ್ಯ ಮಾಡಿದ್ದೆ ಮಾಡಿದ್ದಯ್ಯ ಎಂದು ಹಾಸ್ಯ ಮಾಡುವನು ಒಂದಾನೊಂದು ದಿನ ಮಧ್ಯಾನನಂತರ ನಂತರ ನಾರದರು ಒಬ್ಬ ಮನೆಗೆ ಹೋದರು ಆತನ ಹೆಸರು ದೇವಯಂಗಾರ್ ಎಂದು ಇಟ್ಟುಕೊಳ್ಳೋಣ ಆತನು ನಾರದರ ಒಬ್ಬ ಸ್ನೇಹಿತರ ಅಳಿಯ ಅವನು ಆಗ ಕಚೇರಿಗೆ ಹೋಗಿದ್ದ ಆತನ ಹೆಂಡತಿ ನಾರದನನ್ನು ನೋಡಿ ಸಂಭ್ರಮದಿಂದ ಸ್ವಾಗತಿಸಿ ತಿಂಡಿ ಕಾಫಿಗಳನ್ನು ತಂದು ನಾರದರ ಮುಂದಿಟ್ಟಳು ಅವನು ಅದನ್ನು ಸೇವಿಸುತ್ತಾ ಆ ಮಾತು ಹಿಮಾತು ತೆಗೆದು ಏನಮಣ್ಣಿ ಗಂಡನನ್ನು ಚೆನ್ನಾಗಿ ಕೈಯಲ್ಲಿ ಇಟ್ಟುಕೊಂಡಿದ್ದಿ ಬಹಳ ಸಂತೋಷ ಎಂದರು ಆಕೆ ಅದೇನೋ ಹಾಗೆ ಹೇಳುತ್ತೀರಿ ನಾನೇನು ಮಾಡಿದೆ ಅವರಿಗೆ ನರದರು ಮೊನ್ನೆ ಚಿಕ್ಕಪೇಟೆಯಲ್ಲಿ ಆತ ಸಿಕ್ಕಿದ್ದರು ಕಂಕುಳದಲ್ಲಿ ಸೀರೆ ಕುಪ್ಪುಸದ ಪ್ಯಾಕೆಟ್ ಇದ್ದ ಹಾಗೆ ಕಾಣಿಸಿತು ಅಲ್ಲಿಂದ ಮಾರ್ಕೆಟ್ವರೆಗೂ ಜೊತೆಯಲ್ಲಿ ಹೋದೆವು ಹೂ ತಿಂಡಿಯ ಪಟ್ಟಣ ಕಟ್ಟಿಸಿಕೊಂಡು ಬಹಳ ಸಂತೋಷವಾಯಿತು ನಿನ್ನ ಮೇಲೆ ಅಷ್ಟೊಂದು ಇಷ್ಟೊಂದು ಪ್ರೀತಿ ಇಟ್ಟಿದ್ದಾನಲ್ಲ ಆಕೆ ಅದೇನೋ ನಮಗೆ ತಿಳಿಯದು ಸೀರೆ ಏನೋ ಕಾಣೆ ಕುಪ್ಪುಸವು ಸೀರೆಯೂ ಕಾಣೆ ಕುಪ್ಪುಸವೂ ಕಾಣೆ ನಾರದರು ಸರಿಸರಿ ಹಾಗಾದರೆ ಆತಾ ತಂಗಿಯ ಮನೆಗೋ ಎಲ್ಲಿಗೋ ಹೋಗಿರಬಹುದು ಜೊತೆಯಲ್ಲಿ ಯಾರೋ ಇದ್ದರು ಹೀಗೆ ಹೇಳಿ ಬೇರೆ ಮಾತೆತ್ತಿ ಸ್ವಲ್ಪ ಹೊತ್ತಿನ ಮೇಲೆ ಹೊರಟು ಹೋದರು ಆ ರಾತ್ರಿ ದೇವಯಂಗಾರ್ಯನ ಮನೆಯಲ್ಲಿ ಎಂತ ಕೋಲಾಹಲ ನಡೆದಿರಬಹುದು ಎಂಬುದನ್ನು ಸಂಸಾರಿಗಳೆಲ್ಲ ಊಹಿಸಿಕೊಳ್ಳಬಲ್ಲರು ಹೀಗೆಯೇ ದೇವಯಂಗಾರ್ಯನ ಕೂಡ ಮಾತನಾಡುತ್ತಾ ಏನಯ್ಯ ನಿಮ್ಮ ಮನೆಗೆ ಬಂದದ್ದೇ ಆ ನನ್ನ ಅದೃಷ್ಟಕ್ಕೆ ನಿನ್ನ ಹೆಂಡತಿಯ ಅಣ್ಣನೂ ಬಂದಿದ್ದ ನೀನೇನೋ ಮನೆಯಲ್ಲಿರಲಿಲ್ಲ ಆದರೂ ಸಜ್ಜಪ್ಪ ಅಂಬೋಡೆ ತಿನಿಸುಗಳೆಲ್ಲಾ ನನಗೂ ಸಿಕ್ಕಿತು ಸಂತೋಷ ನಿಮ್ಮ ಮನೆಗೆ ಹೆಂಡತಿಯ ಕಡೆ ಬಂಧುಗಳು ಆಗಾಗ ಬರುತ್ತಿದ್ದರೆ ನನ್ನಂತಹವರಿಗೂ ಒಳ್ಳೆಯದು ಎಂದು ಹೇಳಿ ಹೇಳುವರು ಇಂಥ ಮಾತಿನಿಂದ ಮನೆಯಲ್ಲಿ ಗಂಡ ಹೆಂಡರಿಗೆ ಎಂಥ ಸರಸವಾದೀತೋ ಉಳಿಸಿಕೊಳ್ಳಬಹುದು ಇಂಥ ಪ್ರತಂಗಗಳನ್ನು ಕಟ್ಟಿದ ಮೇಲೆ ಒಂದೆರಡು ದಿನಗಳೊಳಗಾಗಿ ನಾರದರು ಆ ಮನೆಗಳಿಗೆ ಹೋಗಿ ಅಲ್ಲಿಯ ಕೋಲಾಹಲವನ್ನು ಕಂಡು ಅವರಾಡಿದ ಹುಚ್ಚಾಟಕ್ಕಾಗಿ ಹಾಸ್ಯವೆಬ್ಬಿಸಿ ಸಮಾಧಾನಪಡಿಸಿ ಬರುತ್ತಿದ್ದರು ಆದರೆ ಅರೆ ದಿನದ ಮಟ್ಟಿಗೆ ಅವರ ನಾರದರ ಪಾರ್ಟು ಪರಿಣಾಮಕಾರಿಯಾಗುತ್ತಿತ್ತು ಅವರು ಹೇಳಿದ್ದ ಸಂಗತಿಗಳೆಲ್ಲ ದಿಟ ಚಿಕ್ಕಪೇಟೆಯಲ್ಲಿ ದೇವಲಿಂಗಾರ್ಯನನ್ನು ನೋಡಿದ್ದದ್ದು ದಿಟ ಅವನ ಕಂಕುಳದಲ್ಲಿ ಪೊಟ್ಟಣವಿದ್ದದ್ದು ಮೊದಲಾಗಿ ಅಲ್ಲ ದಿಟ ಆದರೆ ಅದನ್ನು ಹೇಳಿದ ರೀತಿ ಮಾತ್ರ ಕೊಂಕು ಅದು ತಮಾಷೆಗಾಗಿ ಅಮೃತೂರಿನ ಬಳಿ ಎಲ್ಲೋ ಒಳ್ಳೆ ಚಾಪೆಗಳು ತಯಾರಾಗುತ್ತಿದ್ದುದಯಾರಾಗುತ್ತಿದ್ದುವಂತೆ ನನಗೆ ಒಂದೆರಡು ಬೇಕೆಂದು ನಾನು ನಾರದರಿಗೆ ಹೇಳಿದೆ ಅವರು ಊರಿಂದ ಐದಾರು ಚಾಪೆಗಳ ಕಟ್ಟನ್ನು ಕಳುಹಿಸಿ ಅದರ ಜೊತೆಯಲ್ಲಿ ಒಂದು ಕಾಗದವನ್ನು ಅನುಗ್ರಹಿಸಿದರು ಅದರಲ್ಲಿದ್ದ ವಿವರಣೆ ಹೀಗೆ ಸಣ್ಣ ಚೌಕದ ಚಾಪೆ ತೀರ್ಥರೂಪರು ಪಾರಾಯಣಕ್ಕೆ ಕೂಡುವಾಗ ಉಪಯೋಗಿಸತಕ್ಕದ್ದು ಸಾಮಾನ್ಯ ಚಾಪೆ ಮಾತೃಶ್ರೀಯವರು ಅಡಿಗೆ ಮಾಡಿ ನೀವು ಊಟಕ್ಕೆ ಬರಲಿಲ್ಲವೆಂದು ಎರಡು ಗಂಟೆಯವರೆಗೂ ಮಡಿಯಲ್ಲಿ ಕಾದುಕೊಂಡಿರುವಾಗ ಉಪಯೋಗಿಸತಕ್ಕದ್ದು ಎರಡಡಿ ಅಗಲದ ಉದ್ದ ಚಾಪೆ ದೇವಿಯವರು ಮೂರು ದಿನ ಹೊರಗಿರಲು ನೀವು ಬಿಡುವು ಅವರು ಉಪಯೋಗಿಸತಕ್ಕದ್ದು ದೊಡ್ಡ ಬಣ್ಣದ ಚಾಪೆ ತಾವು ಸ್ನೇಹಿತರನ್ನು ಕುಳಿಸಿಕೊಂಡು ಹುರಿಗಾಳು ಕೊಡುಬಳೆ ಮೆಲ್ಲುವಾಗ ಉಪಯೋಗಿಸಿಕೊಳ್ಳತಕ್ಕದ್ದು ಇಂಥದ್ದು ನಾರದರ ಹೃದಯ ಒಂದು ದಿನ ರಿಲಯನ್ಸ್ನಲ್ಲಿ ನಾವೆಲ್ಲ ಕುಳಿತಿದ್ದಾಗ ಅಂಚೆಯಾಳು ಕಾಗದಗಳನ್ನು ತಂದು ಗುಂಡಣ್ಣನವರ ಕೈಗೆ ಕೊಟ್ಟ ಅವರು ಟಪಾಲನ್ನೆಲ್ಲ ಮೇಲೆ ಮೇಲೆ ನೋಡಿ ಲೆಕ್ಕಪತ್ರದ ಇಲಾಖೆಗೆ ಕಳುಹಿಸಿ ಒಂದು ಕಾರ್ಡನ್ನು ಮಾತ್ರ ತಮ್ಮಲಿ ಉಳಿಸಿಕೊಂಡರು ಅದನ್ನು ಕೈಯಲ್ಲಿ ಹಿಡಿದು ನಮ್ಮನ್ನುದ್ದೇಶಿಸಿ ಎಲ್ಲಾ ನೀವೆಲ್ಲ ಮಹಾಬುದ್ಧಿವಂತರು ಆದರೆ ಸತ್ಯವಂತರಲ್ಲ ಈ ಕಾರ್ಡು ಬರೆದಿರುವವನು ಬಲುಜಾಣ ಮತ್ತು ಸತ್ಯವಾದಿ ಎಂದರು ಅದು ಹೇಗೆಂದು ನಾವು ಕೇಳಿದೆವು ಗುಂಡಣ್ಣನವರು ಆ ಕಾರ್ಡನ್ನು ನಮ್ಮ ಕೈಗೆ ಕೊಟ್ಟು ಮೇಲ್ವಿಲಾಸವನ್ನು ನೋಡಿ ಎಂದರು ಅದರಲ್ಲಿ ಅವರು ಹೆಸರು ಇಂಗ್ಲಿಶಿನಲ್ಲಿ ಬರೆದಿತ್ತು ಗುಡಾಣ ನೋಡಿದಿರೋ ಎಷ್ಟು ಯಥಾರ್ಥವಾಗಿದೆ ನಿಮಗೆ ಎಂದಾದರೂ ಇದು ತೋಚಿತ್ತೆ ಇಂಥ ನಗು ನಗಿಸುವ ಪ್ರಸಂಗಗಳು ಗುಂಡಣ್ಣನವರ ಗೋಷ್ಠಿಯಲ್ಲಿ ಪದೇ ಪದೇ ಬರುತ್ತಿದ್ದವು ಕೆಲವು ಕಾಲ ನನ್ನ ಒಂದಾನೊಂದು ಪತ್ರಿಕೆ ಆಕಾಟು ಶ್ರೀನಿವಾಸಾಚಾರ್ಯರ ಬೀದಿಯಲ್ಲಿದ್ದ ನವರತ್ನದವರ ಮುದ್ರಣಾಲಯದಲ್ಲಿ ಅಚ್ಚಾಗುತ್ತಿತ್ತು ಆಗ ಪ್ರತಿನಿತ್ಯ ಸಂಜೆ ಸುಮಾರು ನಾಲ್ಕು ಗಂಟೆಗೆ ನಾನು ಒಬ್ಬಿಬ್ಬರ ಒಬ್ಬರಿಬ್ಬರು ಸ್ನೇಹಿತರೊಡನೆ ಅಲ್ಲಿಂದ ಹೊರಟು ಮಾಮೂಲು ಪೇಟೆಯ ಮೂಲಕ ಹಾಗೂ ಬಸವಣ್ಣನ ಗುಡಿಯ ಹಿಂದೆ ಚಿಕ್ಕಪೇಟೆಗೆ ತಿರುಗಿ ಅಲ್ಲಿ ಅಹಮದ್ ಬಿಲ್ಡಿಂಗ್ನಲ್ಲಿದ್ದ ಹಿಂದೂ ರೆಸ್ಟೋರೆಂಟ್ನಲ್ಲಿ ಫಲಾಹಾರ ತೀರಿಸಿಕೊಂಡು ಅದೇ ದಾರಿಯಿಂದ ಹಿಂತಿರುಗುತ್ತಿದ್ದುದು ಪದ್ಧತಿ ಒಂದು ಸಂಜೆ ಹೀಗೆ ಬರುತ್ತಿದ್ದಾಗ ಒಂದು ಸಂಗತಿ ನಡೆಯಿತು ಮಾಮೂಲುಪೇಟೆಯಲ್ಲಿ ಎರಡು ಮನೆಗಳು ಅವಳಿ ಜವಳಿಗಳಂತೆ ಪಕ್ಕಪಕ್ಕದಲ್ಲಿದ್ದವು ಅವುಗಳಲ್ಲೊಂದರಲ್ಲಿ ದೊಡ್ಡ ಮನುಷ್ಯರು ವಾಸವಾಗಿದ್ದರು ಇನ್ನೊಂದರಲ್ಲಿ ಒಬ್ಬ ನಾಯಕ ಸಾನಿ ವಾಸವಿದ್ದರಂತೆ ನನಗೆ ಈ ಸಂಗತಿ ಗೊತ್ತಿರಲಿಲ್ಲ ಆ ಮನೆಗಳಲ್ಲಿ ಯಾವುದು ಯಾರದೆಂದು ಗುರುತು ಹಿಡಿಯಲು ಹೆಗ್ಗುರುತು ಯಾವುದು ನನಗೆ ಕಾಣಿಸಿರಲಿಲ್ಲ ಆ ದೊಡ್ಡ ಮನುಷ್ಯರ ದೂರದ ಪರಿಚಯ ನನಗಿತ್ತು ಅವರು ಕಾಲೇಜಿನ ಬಿಎ ಸೀನಿಯರ್ ತರಗತಿಯಲ್ಲಿದ್ದಾಗ ನಾನು ಹೈಸ್ಕೂಲಿನ ನಾಲ್ಕನೆಯ ಫಾರಂ ನಲ್ಲಿದ್ದೆ ಆದರೆ ಇಬ್ಬರು ಹಾಸ್ಟ್ರೆಲ್ನಲ್ಲಿದ್ದವರಾದ್ದರಿಂದ ನನಗೆ ಪರಿಚಯವು ವ್ಯಕ್ತಿ ಕುತೂಹಲವೂ ಇದ್ದವು ಆ ಬಳಿಕ ಇಂಗ್ಲೆಂಡಿಗೆ ಹೋಗಿ ಎರಡು ಮೂರು ವರ್ಷ ಅಲ್ಲಿ ವಿದ್ಯೆ ಬಂದಿದ್ದರು ಆದ್ದರಿಂದ ನನ್ನ ಕುತೂಹಲ ಇಮ್ಮಡಿಯಾಯಿತು ಅವರು ವಾಸವಿದ್ದ ಸ್ಥಳವದೆಂದು ತಿಳಿದುಕೊಳ್ಳುವುದಕ್ಕಾಗಿ ನಾನು ಮೇಲೆ ಹೇಳಿದ ಜೋಡಿ ಮನೆಗಳ ಮುಂದೆ ನಿಂತು ಕಣ್ಣಿನಿಂದ ಹುಡುಕಾಡುತ್ತಿದ್ದೆ ಆ ಸರಿಯಾಗಿ ಅಲ್ಲಿಗೆ ಗುಂಡಣ್ಣನವರು ಶ್ರೀನಿವಾಸಾಚಾರ ರಸ್ತೆಯ ಕಡೆಯಿಂದ ಬರುತ್ತಿದ್ದರು ನನ್ನ ಗಮನವನ್ನೆಲ್ಲ ಆ ಮನೆಗಳ ಮೇಲೆ ಕೇಂದ್ರೀಕೃತವಾಗಿದ್ದರಿಂದ ನನ್ನ ದೃಷ್ಟಿ ಗುಂಡಣ್ಣನವರ ಕಡೆ ಹೋಗಲಿಲ್ಲ ಗುಂಡಣ್ಣನವರೇ ಕೂಗಿದರು ಲೇ ಮಗನೆ ದುರ್ಬೀನ್ ಹಾಕುತ್ತಿದ್ದೀಯೋ ಹಾಕೋ ಹಾಕು ನಿಮ್ಮ ಪನಿಗೆ ಎಂದರು ನಾನು ಇದ್ದ ಸಂಗತಿ ವಿವರಿಸಿದೆ ಅದನ್ನು ಅವರು ನಂಬದವರಂತೆ ನಟಿಸಿ ಪರವಾಗಿ ಇಲ್ಲಯ್ಯ ಚೆನ್ನಾಗಿದೆ ಅದಕ್ಕೆ ನಿನ್ನ ದುರ್ಬೀನ್ ಅಲ್ಲಿ ಎಂದು ಹೇಳುತ್ತಾ ಮುಂದೆ ನಡೆದರು ಆ ಮಾತನ್ನು ಅಲ್ಲಿಗೆ ಬಿಡದೆ ತಮ್ಮ ಚಿಕಿತ್ಸಾಲಯಕ್ಕೆ ಹೋದ ಮೇಲ ಅದನ್ನೆತ್ತಿ ಅಲ್ಲಿದ್ದ ಸ್ನೇಹಿತ ಮಂಡಳಿಗೆಲ್ಲ ಹಂಚ ಹಂಚಿದರು ಆಮೇಲೆ ಹತ್ತು ಹದಿನೈದು ದಿನ ನಾನು ಹೋದ ಅದೇ ಕುಚ್ಚೋದ್ವಿ ಒಂದಾನೊಂದು ದಿವಸ ಗುಂಡಣ್ಣನವರ ಮನೆಯಲ್ಲಿ ಸಂತೋಷ ಭೋಜನ ಅಂದು ಬಹುಶಃ ಅವರ ಎರಡನೆಯ ಮಗನ ಉಪನಯನವಿರಬಹುದು ಸುಮಾರು ನೂರು ಮಂದಿ ಬಂಧು ಮಿತ್ರರು ಬಂದು ಎಲೆಗಳ ಮುಂದೆ ಕುಳಿತಿದ್ದಾರೆ ನಾರದರು ಇನ್ನೂ ಅವರು ಬಂದಿಲ್ಲ ಇವರು ಬಂದಿಲ್ಲ ಎಂದು ವರದಿ ಹೇಳುತ್ತಾ ಅಪಾನ ವಾಯುವು ಬಂದಿಲ್ಲ ಎಂದರು ಗುಂಡಣ್ಣನವರು ಅದು ನೀವು ಹೇಳಿದಾಗ ಬರುತ್ತದೆಯೇ ಹೇಳಿದ ಮಾತು ಕೇಳಿದರೆ ಅದಕ್ಕೆ ಯಾಕೆ ಆ ಹೆಸರು ಎಂದು ಜವಾಬು ಕೊಟ್ಟರು ಕೆಲವರು ಇದನ್ನೆಲ್ಲ ಕೇಳಿ ನಗುತ್ತಿದ್ದರು ನನಗೆ ಅರ್ಥವಾಗಲಿಲ್ಲ ನಾರದರನ್ನು ಕೇಳಿದೆ ಅವರು ಬೆಪ್ಪೆ ಗೊತ್ತಿಲ್ಲವೇ ಯಾವ ಪದಾರ್ಥವನ್ನು ಒಳಗಿರಿಸಿಕೊಳ್ಳುವುದು ಕಷ್ಟವೋ ಹೊರಕೆ ಬಿಡುವುದು ಅನಿಷ್ಟವೋ ಅದು ಅಪಾನವಾಯು ನಮ್ಮ ಬಂಧುಗಳಲ್ಲಿ ಅರ್ ಅವರು ಎಂತವರು ನೀನು ಕಾಣಿಯೇ ಅವರನ್ನು ಕರೆದರೂ ಕಷ್ಟ ಬಿಟ್ಟರೂ ಕಷ್ಟ ಜೊತೆಯಲ್ಲಿರಿಸಿಕೊಳ್ಳಲು ಅರ್ಹರಲ್ಲ ಬಿಟ್ಟು ಬಿಡಲು ದೂರದವರಲ್ಲ ಏನು ಮಾಡುವುದು ಎಂದು ಹೇಳಿದರು ಆ ಉಪಮಾನದ ಔಚಿತ್ಯವೂ ಸಾಮಂಜಸ್ಯವೂ ಸಂಪೂರ್ಣವಾದದ್ದೆಂದು ನನ್ನ ಮನಸ್ಸಿಗೆ ನೂರಾರು ಸಲ ತೋರಿ ಬಂದಿದೆ ಅಮೃತೂರು ಶ್ರೀನಿವಾಸ ಇಂಗಾರ್ಯರು ಮಹಾಕರುಣಾಳು ಪರೋಪಕಾರಿ ಪಾಪದ ಯೋಚನೆ ಅವರ ಬಳಿ ಸುಳಿದಾಡುತ್ತಿರಲಿಲ್ಲ ಅಂತ ಹಿರಿಯರು ವಿವೇಚನಶೀಲ ಶೀಲರಾದ ಇಂಗಿತಜ್ಞರು ಇರುವ ಕಡೆ ಎಲ್ಲಾ ಮಂಗಳಕರವಾಗಿರುತ್ತದೆ ಎಲ್ಲಿ ಗುಂಡಣ್ಣನಂತವರು ನಾರದರಂಥವರು ಸಹಾಯಕ್ಕಿರುತ್ತಾರೋ ಅಲ್ಲಿ ಯಾರಿಗೂ ಅಧೈರ್ಯಕ್ಕೆ ಕಾರಣವಿರದು ಅಲ್ಲಿ ನಿಶ್ಚೇತನ ನಿಲ್ಲದು